ಉಪಕಾರ ಧರ್ಮರ್ಮಸ್ವರೂಪಿಣ ಅವ ವಚನರಚನೇಕಂಚ್ಯ ಧ್ರವ ಪದಾ ಯೃಪಾಧ್ರವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ ನಮ್ಮ ಭಕ್ತಿ ಸೂತ್ರಗಳಲ್ಲಿ ಕಸ್ತರತಿ ಕಸ್ತರತಿ ಮಾಯಾ ಯಾರು ದಾಟುತ್ತಾರೆ ಮಾಯನ್ನ ಯಾರು ದಾಟುತ್ತಾರೆ ಮಾಯನ್ನ ಅಂತ ಪ್ರಶ್ನೆಯನ್ನು ನಾರದರು ಹಾಕುತ್ತಾ ಅದಕ್ಕೆ ಉತ್ತರ ರೂಪವಾಗಿ ಈಗ ಐವತ್ತನೆಯ ಸೂತ್ರದವರೆಗೆ ಮಾಯೆಯನ್ನು ದಾಟಲಿಕ್ಕೆ ಒಂದಿಷ್ಟು ಸಾಧನಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಹಿಂದಿನ ನಮ್ಮ ತರಗತಿಯಲ್ಲಿ ಈ ಒಂದು ನಲವತ್ತಾರನೆಯ ಸೂತ್ರದ ಅಲ್ಲಿರ್ತಕ್ಕಂತಹ ಯ ಪ್ಯಜತಿ ಯಾರು ದುಸ್ಸಂಗವನ್ನು ಬಿಡುತ್ತಾರೆಯೋ ಯಹ ಮಹಾನುಭಾವಂ ಸೇವತೆ ಯಾರು ಮಹಾತ್ಮರಾದಂತಹ ಸಾಧುಸಂತರನ್ನು ಭಗವದ್ಭಕ್ತರನ್ನು सेविसमोवी यार ममत्व ममत्व नो अंत यार बीतारो इवर माया दाटली अधिकारी सुलभवा माया दाटबर भगवदगीत बरतक माया दाटली उपाय ಅದನ್ನು ಇದನ್ನು ಎರಡನ್ನೂ ಕೂಡ ನಾವು ತಾಳೆ ಹಾಕಿರ್ಬೇಕು ಎರಡು ಬೇರೆ ಬೇರೆ ಅಲ್ಲ ಎರಡು ಒಂದೇ ಹೇಗದು ಅಂತ ಹೇಳಿದೆ ನಾವು ಕಳೆದ ಬಾರಿ ಅಲ್ಲಿ ಏನಪ್ಪ ಹೇಳ್ದವಂತ ಅಂತ ಹೇಳಿದ್ರೆ ಮಾನೇವ ಯೇ ಮಾಯಾಂ ಏತಾಂ ತರಂತೇ ಈ ಮಾಯೆಯನ್ನು ದಾಟುವುದು ಅಷ್ಟು ಸುಲಭದ ಮಾತಲ್ಲ ಅದು ಆ ಉಸುಕಿನ ಒಂದು ಇದು ಏನದು ಒಂದು ಕೊಳ ಉಸುಕು ಉಸುಕಿನ ಮರಳು ಉಸುಕು ಮರಳು ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಮಾರ್ಷ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ ಸ್ವಾಮ್ ಅಂತ ಅದು ಹೇಗೆ ಅಂತ ಹೇಳಿದ್ರೆ ಕ್ವಿಕ್ ಸ್ಯಾಂಡ್ ಅಂತ ಇಂಗ್ಲಿಷ್ನಲ್ಲಿ ಒಂದ್ಸಲಿ ಅದರ ಸಿಕ್ಕಾಕೊಂಡ್ಬಿಟ್ರೆ ಅದರ ತಮಾಷೆ ಏನು ಅಂತ ಹೇಳಿದ್ರೆ ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ ಎದುರುಗಡೆ ಕೂತ್ಕೊಳ್ಳಿ ಅದರ ತಮಾಷೆ ಏನು ಅಂತ ಹೇಳಿದ್ರೆ ನೀವು ಎಷ್ಟು ಒದ್ದಾಡ್ತಿರೋ ತಪ್ಪಿಸ್ಕೊಳ್ಳಿಕ್ಕೆ ಅಷ್ಟು ಒಳಗೆ ಹೋಗ್ತೀರ ಅದ್ರ ಚಮತ್ಕಾರ ಇನ್ನೂ ಹೆಚ್ಚು ಪ್ರಯತ್ನ ಪಟ್ಟರೆ ಇನ್ನೂ ಒಳಗೆ ಹೋಗ್ತೀರ ಬೇಗ ಒಳಗೆ ಹೋಗ್ತೀರ ಇದು ಅಂತಹ ಒಂದು ಮಾಯಾ ಬಜಾರ್ ಅಂತ ಹೇಳ್ಬೋದು ಮಾಯಾ ಬಜಾರ್ ಅಂತ ಹೇಳ್ಬೋದು ನಿಮ್ಮನ್ನ ಒಂದು ಸಲ ಒಳಗಡೆ ಅದು ಬಿಟ್ರೆ ಮತ್ತೆ ಎಕ್ಸಿಟ್ ಜೋರ್ ತುಂಬ ಕಷ್ಟ ಅದಕ್ಕೆ ಎಂಟ್ರನ್ಸು ತುಂಬ ಸುಲಭ ಎಂಟ್ರಾನ್ಸು ತುಂಬ ಸುಲಭ ಎಕ್ಸಿಟ್ ನೀವು ಹುಡುಕಬೇಕು ಎಲ್ಲಿದೆ ಅಂತ ಅದ ಓನರ್ಗೆ ಮಾತ್ರ ಗೊತ್ತಿದೆ ಎಕ್ಸಿಟ್ ಎಲ್ಲಿದೆ ಅಂತ ಅವನೊಂದು ಕೆಲವೊಂದು ಪಾಯಿಂಟ್ಸ್ ಇಟ್ಟಿದ್ದಾನೆ ಆ ಪಾಯಿಂಟ್ಸ್ ಆ ಪಾಯಿಂಟ್ಸಲ್ಲಿ ನೀವು ಏನೇನು ಕೊಡಬೇಕು ಅದನ್ನು ಕೊಟ್ಟರೆ ನಿಮಗೆ ಎಕ್ಸಿಟ್ಗೆ ದಾಡಿ ತೋರಿಸ್ತಾನೆ ಅದೇನೇನು ಪಾಯಿಂಟ್ಸು ಅಂದರೆ ಇದು ಯಹ ಸುಸ್ತಂಗಂ ತೇಜತಿ ಯಾರು ದುವನ್ನು ತ್ಯಾಗ ಮಾಡ್ತಾರೆಯೋ ಲೋಕದಲ್ಲಿ ಯಾರು ಮಹಾತ್ಮರನ್ನು ಸೇವಿಸುತ್ತಾರೆಯೋ ಅವರ ಸೇವೆಯನ್ನು ಮಾಡ್ತಾರೆಯೋ ನಿರಂತರವಾಗಿ ಮೂಲಕವಾಗಿ, ಅವರಿಂದ ಭಕ್ತಿ ವೈರಾಗ್ಯವನ್ನ ಅಯಾಚಿತವಾಗಿ ಪಡೆಯುತ್ತಾರೆಯೋ ನೀವು ಬಯಸ್ತೀವೂ ಕೂಡ ಅದು ಬಂದ್ಬಿಡ್ತದ ಯಾಕಂದ್ರೆ ಅವರಲ್ಲಿರುವಂತಹ ಗುಣ ನಿಮ್ಗೆ ಕೊಡ್ತಾರೋ ಅವರಲ್ಲಿ ಏನಿದೆಯೋ ಅದು ಆಟೋಮೆಟಿಕ್ ಆಗಿ ಅದೇ ದುಷ್ಟರಿಂದ ಸೇವಿಸ್ತಾ ಇದ್ರೆ ಅಯಾಚಿತವಾಗಿ ಅದನ್ನು ಕೊಡ್ತಾರೋ ನೀವು ಬೇಡಬೇಕು ನೀವು ಬೇಡಬೇಕಾಗಿದೆ ಯಾಕೆ ಅಂದರೆ ಯಾವುದರ ಸಂಗವನ್ನ ಈ ಮನಸ್ಸು ಮಾಡ್ತದೆಯೋ ಅದರಂತೆ ಅದು ಆಗ್ತದೆ ಅದು ಆ ಮನಸ್ಸಿಗೆ ಇರುವಂಥ ಶಕ್ತಿ ಅಬ್ಸರ್ವಿಂಗ್ ಕೆಪಾಸಿಟಿ ಇಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡುತ್ತೆ ಸ್ಪಾಂಜಿನಂತೆ ಎಲ್ಲವನ್ನು ಅಬ್ಸರ್ವ್ ಮಾಡುತ್ತೆ ಈ ಮಹಾತ್ಮರ ಸೇವೆಯಿಂದ ಅವರು ಭಕ್ತಿ ವೈರಾಗ್ಯವನ್ನೇ ಭಗವತ್ ಮಾರ್ಗವನ್ನೇ ನಿಮಗೆ ತೋರಿಸ್ಕೊಡ್ತಾರೆ ಹೀಗಾಗಿ ಅದರ ಮೂಲಕವಾಗಿಯೂ ಈ ಮಾಯೆ ಅಂದ್ರೆ ಅಹಂ ಮಮ ನಾನು ನನ್ನದು ಅಂತಕ್ಕಂಥದ್ದೇ ಮಾಯೆ ನಿಮ್ಮನ್ನ ಕಟ್ಟಿ ಹಾಕ್ತಕ್ಕಂಥದ್ದು ಅಂದ್ರೆ ಅದೇ ನನ್ನದು ಮತ್ತು ನಾನು ಅತ್ಯಂತ ಸುಲಭವಾದಂತಹ ಹಗ್ಗ ನೀವೇ ನೀವೇ ಫಸ್ಟ್ ಕಟ್ಕೊಂಡಿರೋ ಅವನ ಕೈ ಕೊಟ್ಟಿದಿರ ಹೀಗು ಎಲ್ಲಂದ್ರೆ ಅಲ್ಲಿ ಎಳಿತಾ ಇತ್ತ ಈಗ ಇದನ್ನ ಮಮ ಅಂತಕ್ಕಂಥ ಹಗ್ಗವನ್ನು ತುಂಡರಿಸಿ ಇನ್ನಿರ್ತಕ್ಕಂತಹ ನಾನು ಅಂತಕ್ಕಂಥದ್ದನ್ನ ಆ ಭಗವಂತನ ಪಾದ ಪದ್ಮಗಳಿಗೆ ಶರಣಾಗಿಸುವುದರ ಮೂಲಕ ಈ ಮಾಯನ್ನು ಪಾರಾಗಬಹುದು ಅದು ಎಲ್ಲದರಲ್ಲೂ ಇದೆ ಈ ಅಹಂಕಾರದ ನಾಶ ಮತ್ತು ನನ್ನತನವನ್ನು ಕಳೆದುಕೊಳ್ಳುವಂಥದ್ದು ಇದೆಲ್ಲದರಲ್ಲೂ ಇದೆ ದುಸ್ಸಂಗ ತ್ಯಾಗ ಮಾಡುವುದರಲ್ಲಿದೆ ಮಹಾತ್ಮರ ಸೇವೆ ಮಾಡುವುದರಲ್ಲಿದೆ ಎಲ್ಲರಲ್ಲೂ ಕೂಡ ದಿನನಿತ್ಯವೂ ನಾನು ವ್ಯವಹಾರ ಮಾಡ್ತಾ ಇರುವಂತಹ ವಸ್ತು ವ್ಯಕ್ತಿ ಎಲ್ಲ ನನ್ನದಲ್ಲ ಭಗವಂತು ನಾನು ಅದನ್ನು ಅವನ ಪ್ರಸಾದವಾಗಿ ಉಪಯೋಗಿಸ್ತಾ ಇದ್ದೇನೆ ಅನ್ನುವಂತಹ ಭಾವ ಇದರಿಂದ ಕೂಡ ನನ್ನತನ ಕಳೆದು ಹೋಗುತ್ತೆ ನನ್ನತನ ಕಳೆದು ಹೋಗಿ ಕೇವಲ ನಾನು ಮಾತ್ರ ಉಳ್ಕೊಳ್ಳುತ್ತೆ ನಾನು ಮಾತ್ರ ಮತ್ತು ಹೇಳಿದೆ ಆ ನಾನುಗೆ ತನ್ನ ತಾನೇ ಉಳ್ಕೊಳ್ಲಿಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಏನೋ ಒಂದು ಸಪೋರ್ಟ್ ಬೇಕು ಹೆಲ್ಪ್ ಬೇಕು ಇಲ್ಲದೆ ಹೋದರೆ ಅದು ಸತೋಗುತ್ತೆ ಅದಕ್ಕೆ ಯಾವಾಗ ಇದು ಮಾಡೋದು ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ನೀವು ನಾನು ಬಂತು ಅಂದರೆ ನಂದು ಅಂತ ಅದು ಹಾಕೊಂಡ್ಬಿಡ್ತೇವೆ ಇಲ್ಲೇ ಹೋದರೆ ಅದು ಬದುಕುವುದಿಲ್ಲ ಅದು ಬದುಕಬಾರ್ದು ಅದನ್ನ ಭಗವಂತನ ಪಾದ ಪದ್ಮಗಳಿಗೆ ನಿನ್ನದು ಅಂತ ಮಾಡುತ್ತೇವೆ ಅಲ್ಲೇ ತನಕ ಶಾಂತಿ ಇಲ್ಲ ಮನುಷ್ಯನಿಗೆ ಅಲ್ಲಿ ತನಕ ಬಿಡೋದಿಲ್ಲ ಶ್ರೀರಾಮಕೃಷ್ಣ ಪರಮಹಸರು ತುಂಬ ಸುಂದರವಾದ ಉದಾಹರಣೆ ಕೊಡ್ತಾರೆ ಈ ಹಸುವಿನ ಉದಾಹರಣೆ ಅದು ಹೇಗೆ ಕಟ್ಟಿ ಕಡಿತಾರೆ ಅದು ಹಂಬ ಹಂಬ ಅನ್ನತಂತೆ ಹಂಬ ಅಂದರೆ ಅಹಂ ಅಹಂ ಅಂತ ನಾನು ನಾನು ಅಂತ ಅದು ಎಲ್ಲಿಯ ಯಾವ ಅವಸ್ಥೆ ಅಂತ ಹೇಳಿದ್ರೆ ಕೊನೆಗೆ ಅದರ ಕರುಳನ್ನು ಕಟ್ ಮಾಡಿ ಅದರಿಂದ ಒಂದು ನೂಲನ್ನು ತೆಗೆದು ಯಾವಾಗ ಈ ಹತ್ತಿ ಎಕ್ಕುವಂತಹ ಯಂತ್ರಕ್ಕೆ ಹಾಕಿದಾಗ ಅದರಿಂದ ಒಂದು ಶಬ್ದ ಬರುತ್ತಂತೆ ತುಹು ತುಹು ಅಂತ ಅಲ್ಲಿಯ ತನಕ ಅದಕ್ಕೆ ಮುಕ್ತಿ ಇಲ್ಲ ಹಾಗೆ ನಮ್ಮನ್ನ ಈ ಪರಮಾತ್ಮ ತನ್ನ ಪಾದದ ಬಳಿ ಹಾಕೋದ ತನಕ ನಮ್ಮನ್ನು ಬಿಡೋದಿಲ್ಲ ಈ ಮಾಯ ಕೆಲಸವೇ ಅದು ವಿದ್ಯಾಮಯ ಕೆಲಸವೇ ಆಗಿದೆ ಅವಿದ್ಯಾಮಯ ಅಂತಕ್ಕಂಥದ್ದು ಭಗವಂತನಿಂದ ನಮ್ಮನ್ನು ದೂರ ಮಾಡುವಂತಹ ಸ್ವಭಾವ ಮತ್ತೆ ಮತ್ತೆ ಸಂಸಾರದಲ್ಲಿ ಕಟ್ಟಿ ಹಾಕುವಂತಹ ಕೆಲಸವೇ ಮಾಡೋದು ಅವಿದ್ಯಾಮಯ ವಿದ್ಯಾಮಯ ಹಾಗಲ್ಲ ಭಗವಂತನ ಬಳಿಗೆ ಹೇಗೆ ಇವನನ್ನು ಕರ್ಕೊಂಡು ಇವನು ಹೇಗೆ ಉದ್ಧಾರ ಮಾಡುದು ಇದ್ರ ಕೆಲಸ ವಿದ್ಯಾಮಾನ ಈಗ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನಾವು ನೋಡಲಿರುವಂತಹ ಸೂತ್ರ ಇನ್ನೇನ್ ಮಾಡಬೇಕು ಈ ಮಾಯಿಂದ ಪಾರಾಡ್ಬೇಕಾದ್ರೆ ನನ್ನತನ ಕಳ್ಕೊಳ್ಬೇಕಾದ್ರೆ ಇನ್ನೇನ್ ಮಾಡಬೇಕು ಯೋ ವಿವಿಕ್ತ ಸ್ಥಾನಂ ಸೇವತೆ ಯೋ ಲೋಕಬಂಧ ಉನ್ಮೂದಯತಿ ನಿಸೈ ಗುಣ್ಯೋತಿ ಯೋ ಯೋಗೇಮಂತ್ರಿ ಯಜಗಿ ಈ ನಾಲ್ಕನ್ನು ಹೇಳುತ್ತದೆ ಇವತ್ತು ಈ ನಾಲ್ಕರಲ್ಲೂ ಕೂಡ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನನ್ನದನ್ನ ಕಳ್ಕೊಳ್ಳುವುದು ಶುದ್ಧ ನಾನುವನ್ನ ಭಗವಂತನ ಪಾದಪದ ಬಗ್ಗೆ ಇದೆ ಇದೇ ಕನೆಕ್ಷನ್ ಈ ಕನೆಕ್ಷನ್ ಪ್ರತಿಯೊಂದು ಸೂತ್ರಲ್ಲೂ ತೋರಿಸ್ತಾ ಹೋದ್ರೆ ಇಲ್ಲೇ ಹೋದ್ರೆ ಈ ಸೂತ್ರ ಅರ್ಥವಾಗುವುದೇ ಇಲ್ಲ ಅದೇ ಸ್ವಾರ್ಥ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯೋ ವಿವಿಕ್ತ ಸ್ಥಾನಂ ಸೇವತೆ ಯಾರು ಏಕಾಂತ ಸ್ಥಾನವನ್ನು ಸೇವಿಸುತ್ತಾರೆಯೋ ಅವಾಗವ ಏಕಾಂತ ಸ್ಥಾನಕ್ಕೆ ಹೋಗ್ತಾ ಇರಬೇಕು ಶ್ರೀರಾಮಕೃಷ್ಣರು ಒಮ್ಮೆ ಭಕ್ತರಿಗೆ ಹೇಳ್ತಾರೆ ಭಗವಂತನ ಪ್ರಾಪ್ತಿಗೆ ಇರುವಂತಹ ಉಪಾಯವೇನು ನಮ್ಮಂತಹ ಗೃಹಸ್ಥರಿಗೆ ಅಂದ್ರೆ ಸಾಧುಗಳ ಸಂಘ ನಿರ್ಜನ ಪ್ರದೇಶದಲ್ಲಿ ಇರತಕ್ಕಂಥದ್ದು ಅವಾಗವರ ನಿರ್ಜನ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಅಳುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡ್ತಕ್ಕಂಥ ಭಗವಂತನ ಅಳುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡ ಹೇ ಭಗವಂತ ಇಂತಹ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೇನೆ ತುಂಬಾ ಮೋಮುಖವಾಗಿ ಕಾಣಿಸ್ತಾ ಇದೆ ಆದರೆ ಹಾಗಲ್ಲ ಇದು ನನ್ನನ್ನು ಮತ್ತೆ ಮತ್ತೆ ಒಳಗೆ ಹರಿತಾ ಇದೆ ಆ ಸುಖ ಬೇಕು ಅನಿಸ್ತಾ ಇದೆ ಈ ಸುಖ ಇದೆ ಮನಸ್ಸು ಹೇಳಿದು ಕೇಳ್ತಾ ಇಲ್ಲ ನಿಜವಾಗಿಯೂ ನನಗೆ ನಿನ್ನ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಮಾತ್ರ ಕೊಡು ನನ್ನ ಇನ್ನಿತರ ಕೆಲಸಗಳನ್ನೆಲ್ಲ ಕಡಿಮೆ ಮಾಡು ನನ್ನ ಸಂಸಾರದ ನಿಧಾನಕ್ಕೆ ಮುಕ್ತಿಗೊಳಿಸು ಈ ಪ್ರಾರ್ಥನೆಯನ್ನು ಅಳುತ್ತಾ ಅಳುತ್ತಾ ಮಾಡಬೇಕು ಇದನ್ನು ನೀವು ಬೀದಿನ ಮಾಡಿದ್ರೆ ನಿಮ್ಮ ಹುಚ್ಚರು ಅಂತ ಅಲ್ಲಿ ಪರವಾಗಿಲ್ಲ ಯಾಕಂದರೆ ಅವರೊಂದು ರೀತಿಯಲ್ಲಿ ಹುಚ್ಚರು ನಾವೊಂದು ರೀತಿಯಲ್ಲಿ ಹುಚ್ಚರು ಎಲ್ಲರೂ ಒಂದೊಂದು ರೀತಿಯಲ್ಲಿ ಹುಚ್ಚಿರತಾನೆ ಅಲ್ಲಿ ಹುಚ್ಚಿರತಂತೆ ನಡೀತಾ ಇದೆ ಇನ್ನೊಂದು ಹುಚ್ಚಿರತಂತೆ ಆದರೆ ಯಾವ ಹುಚ್ಚುತನದಿಂದ ನಮಗೆ ಪರಮೈಶ್ವರ್ಯ ಪ್ರಾಪ್ತಿಯಾಗ್ತದೆಯೋ ಅನಂತವಾದ ಸುಖ ಪ್ರಾಪ್ತಿಯಾಗ್ತದೆಯೋ ಅನಂತವಾದ ಆನಂದ ಪ್ರಾಪ್ತಿಯಾಗ್ತದೆಯೋ ಕೊನೆಗೆ ನಿಜವಾಗಿಯೂ ನಾವು ಬಿಡುಗಡೆಯನ್ನು ಹೊಂದುತ್ತೇವೆಯೋ ಆ ಹುಚ್ಚನ್ನು ನಾವು ಇಟ್ಕೊಳ್ಳೋಣ ಪಾರಾಗ ಇದನ್ನ ಮಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ ವಿವಿಕ್ತ ಸ್ಥಾನ ಅಂದರೆ ಏಕಾಂತ ವಾಸ ಏಕಾಂತ ವಾಸವನ್ನು ಆವಾಗ ಅವಾಗ ಮಾಡಲೇಬೇಕು ಸಾಧುಗಳು ಮಾಡಬೇಕು ಗ್ರಹಸ್ಥರಿಗೆ ಇನ್ನೂ ಅವಶ್ಯಕ ಅದೇನಪ್ಪ ಅಂತ ಹೇಳಿದ್ರೆ ಈ ಹಿಂದಿನ ಕಾಲ ಈಗ ಬಿಡಿ ಅವಾಗ ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಈಗ ಮನೆಯಲ್ಲೆಲ್ಲ ಎಲ್ಲಿ ಗೋಡೋನ್ ಇರುತ್ತೋ ಅಡಿಗೆ ಮನೆ ಮತ್ತೆ ಬೇರೆ ಕಡೆ ಎಲ್ಲೆಲ್ಲಿ ಸಾಮಾನ್ಯ ಇರ್ತೀವಿ ಅಲ್ಲಿ ಈ ಇಲಿಗಳು ಸೇಳ್ಕೊಂಡ್ಬಿಟ್ಟಿವಿ ಇಲಿಗಳು ಈ ಇಲಿಗಳೆಲ್ಲ ಬರೀ ಕಿತಾಬತೆ ಸೊ ಅದಕ್ಕೆ ನಾವೇನು ಒಂದು ಪ್ಲ್ಯಾನ್ ಅಂದರೆ ಒಂದು ದಿವಸ ಅದಕ್ಕೆ ಗೊತ್ತು ಮಾಡಿ ಇಡೀ ಫ್ಯಾಮಿಲಿ ಸೇರಿಬಿಟ್ಟು ಸಾಮಾನೆಲ್ಲ ಒಂದು ಕಡೆ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಬಿಟ್ಬಿಟ್ಟು ಆ ಒಂದು ದಿವಸ ಇಲಿ ಹೊಡೆಯೋ ದಿವಸ ಅಂತ ಮಾಡಿಕೊಡೋದು ಸಾಮಾನೆಲ್ಲ ಒಂದು ಕಡೆ ಜೋಡ್ಸೆಟ್ಕೊಡೋದು ಕೊನೆಗೆ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡು ಬಾಗಿಲು ಹಾಕಿ ಒಂದು ಕಡೆಯಿಂದ ಅದನ್ನ ಅಟ್ಟಾಡಿಸ್ಕೊಂಡು ಹೋಗಿ ಅದರ ಇದು ಮಾಡೋದು ಹಾಗೆ ಈ ಒಂದು ಏಕಾಂತ ಕೂಡ ನಮಗೆ ಈ ಒಂದು ವಿಷಯಕ್ಕೆ ಬೇಕು ಇಲಿ ಹೊಡೆಯೋದಕ್ಕೆ ಏನದು ಅಂಥೇಳಿದ್ರೆ ನಮಗೆ ಗೊತ್ತಿಲ್ಲದಂತಹ ಎಷ್ಟೊಂದು ಇಲಿಗಳು ಅಟ್ಯಾಚ್ಮೆಂಟ್ಸು ಬೆಳ್ಕೊಂಡು ಬಂದಿರುತ್ತೆ ಸಂಸಾರದಲ್ಲಿ ದಿನನಿತ್ಯ ನಾವು ಆಲೋಚನೆ ಮಾಡೋಕ್ಕೇ ಹೋಗೋದಿಲ್ಲ ಎಷ್ಟು ಬ್ಯುಸಿಯಾಗಿ ನಡೀತಾ ಇರುತ್ತೆ ನಮ್ಮ ಜೀವನ ಒಂದಿಷ್ಟು ಬ್ರೇಕ್ ಅದಕ್ಕೆ ಬ್ರೇಕ್ ಲೆಸ್ ಬ್ರೇಕೆ ಭಗವಂತ ಅದ್ ಮಾಡಿದಾನ ಗಾಡಿನ ಸಂಸಾರ ಅನ್ನುವಂತಹ ಗಾಡಿಯನ್ನ ಆ ಕಾರೋ ಏನೋ ಬ್ರೇಕೇ ಎಲ್ದಂಗೆ ಮಾಡಿದಾನ ಸಾವು ಬ್ರೇಕು ಅಂದ್ರೆ ಸಾವು ಬ್ರೇಕ್ ಅಲ್ಲ ಪುನಃ ಹುಟ್ಟಬೇಕಾಗುತ್ತೆ ಭಕ್ತಿಯನ್ನ ಬೆಳೆಸ್ಕೊಳದೊಂದೇ ಬ್ರೇಕ್ ಅಥವಾ ಜ್ಞಾನವನ್ನು ಬೆಳೆಸ್ಕೊಳಂದೇ ಬ್ರೇಕ್ ಅಥವಾ ಯೋಗದಿಂದ ಚಿತ್ತವೃತ್ತಿ ನಿರೋಧ ಮಾಡೋದೊಂದೇ ಬ್ರೇಕ್ ಅಥವಾ ಕರ್ಮದಿಂದ ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಆ ಪರಮಾತ್ಮನ ಪಾದಗಳ ದರ್ಶನ ಮಾಡುವುದೇ ಬ್ರೇಕ್ ಎಲ್ಲೇ ಹೋದ್ರೆ ಬ್ರೇಕೇ ಇಲ್ಲ ಅಂತಾರೆ ಕಂಟಿನ್ಯೂಸ್ ನಡೀತಾ ಇರುತ್ತೆ ಹೀಗಾಗಿ ಆ ದೊಡ್ಡ ಬ್ರೇಕಿಗೆ ಅವ್ನು ತಯಾರು ಮಾಡ್ಕೋಬೇಕಲ್ಲ ದೊಡ್ಡ ಬ್ರೇಕ್ ಹಾಕ್ಬೇಕಲ್ಲ ಜೀವನಕ್ಕೆ ಅದನ್ನು ತಯಾರು ಮಾಡ್ಕೋಬೇಕಾದ್ರೆ ಪ್ರತಿನಿತ್ಯವೂ ಸಣ್ಣ ಸಣ್ಣ ಬ್ರೇಕಗಳನ್ನು ಒದ್ತಾ ಹೋಗ್ಬೇಕು ನಾವು ಕೇವಲ ಆಕ್ಸಿಲರೇಟರ್ ಮೇಲೆ ಕಾಲಿಡ್ಬಾರ್ದು ब्रेक मेल स्वल का हमें यक्सीगत है स्लो आगे ब्रेक मेले कालीटक हम प्रतिव कत्यव कौ कनिष्ठ पक्ष गंटे अथवा अर्धग ऐसी ಹೇಗೇ ಬೇಕು ಇದು ಹೇಗಪ್ಪ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ವಿಷಮಶೀತ ಜ್ವರ ರೋಗಿ ಅವನಿಗೆ ವಿಷಮಶೀತ ಜ್ವರ ತೆಗೆದುಕೊಂಡಿದೆ ಅವನೇನೇನೋ ಬಡಬಡಿಸ್ತಾ ಇದ್ದಾನೆ ಎಲ್ಲ ಭ್ರಮೆಯ ಚಿತ್ತ ವಿಭ್ರಮೆ ಆಗಿಬಿಡುತ್ತೆ ವಿಷಮಶೀತ ಜ್ವರ ರೋಗಿ ಆ ಚಿತ್ತ ವಿಭ್ರಮೆಯನ್ನು ಏನೇನೋ ಬಡಬಡಿಸ್ತಾ ಇರ್ತಾನೆ ಅಂತಹ ಸ್ಥಿತಿ ನಮ್ಮ ಸಂಸಾರಗಳ ಅದಕ್ಕೆ ಅವನಿಗೆ ಹಾಸ್ಪಿಟಲೈಸ್ ಮಾಡಬೇಕೀಗ ಹಾಸ್ಪಿಟಲಿಗೆ ಸೇರಿಸ್ಬೇಕು ಈ ಹಾಸ್ಪಿಟಲ್ಗೆ ಸೇರಿಸುವುದಂದ್ರೆ ಇದೆ ದಿನನಿತ್ಯ ಕನಿಷ್ಠ ಪಕ್ಷ ಅರ್ಧ ಗಂಟೆ ಅದಕ್ಕೋಸ್ಕರ ಏಕಾಂತದಲ್ಲಿ ಈ ಪ್ರಪಂಚದಿಂದ ನಾವು ಬೇರೆ ಈ ಪ್ರಪಂಚ ನಮಗೆ ಸೇರಿದ್ದಲ್ಲ ನಿಜವಾಗಿಯೂ ಸೇರಿದ್ದಲ್ಲ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇ ನಮ್ದು ಅಂತ ಅದೇನು ಹೇಳ್ತಾ ಇಲ್ಲ ಸಮಾಶೆ ನಾವು ಹೇಳ್ತಾ ಪ್ರಪಂಚ ನಮ್ದು ಅಂತ ಪ್ರಪಂಚ ಹೇಳ್ತಾ ಇದೆಯಾ ಇವನು ಅಂತ ಏನು ಕೇಳಿ ಪ್ರಪಂಚ ಅದೇನು ಹೇಳ್ತಾಳೆ ನಾನೇ ಕಂಬವನ್ನು ಗಟ್ಟಿಯಾಗಿ ಇಟ್ಕೊಂಡು ಕಂಬ ನಾನು ಗಟ್ಟಿಯಾಗಿ ಉತ್ಕೊಂಡ್ಬಿಟ್ಟಿದೆ ದಯವಿಟ್ಟು ಬಿಡಿಸ್ಬಿಡಿ ಅಂತ ಸ್ವಲ್ಪ ಕಣ್ಠರ್ದು ನೋಡಬಹು ಕಂಬ ಹೇಗೆ ನಿನ್ನ ಸಾಧ್ಯ ಕಂಬ ನಿರ್ಜೀವಿ ಹಾಗೆಯೇ ಈ ಪ್ರಪಂಚ ನಿರ್ಜೀವಿ ಭಗವಂತ ಹಿಂದೆ ಹೋದ್ರೆ ಎಲ್ಲಿದೆ ಪ್ರಪಂಚಕ್ಕೆ ಅಸ್ತಿತ್ವ ಚೇತನ ಅಲ್ಲ ಅದು ನಿರ್ಜೀವಿ ಅಲ್ಲಿ ಹೇಳ್ಕೊಂಡಿರೋದು ನಾನು ಬೈತಾ ಇರೋದು ಅದು ಆಮೇಲೆ ಹಿಡ್ಕೊಂಡ್ಮೇಲೆ ಅದರದೊಂದು ರಿಸಲ್ಟ್ ಅಂತ ಇದ್ದೇ ಇರುತ್ತೆ ಏನದು ಸುಖ ದುಃಖ ಶೀತ ಉಷ್ಣ ಹರ್ಷ ಶೋಕ ಇದಕ್ಕೆ ದ್ವಂದ್ವ ಅಂತ ಡಿವ್ಯಾಲ್ಯೂ ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಏನಾದರೂ ಒಂದು ಕಾರ್ಯ ಅದಕ್ಕೆ ಕಾರಣ ಇರಲೇಬೇಕು ಏನಾದರೂ ಒಂದು ಕಾರಣ ಇದ್ರೆ ಅದಕ್ಕೆ ಕಾರ್ಯ ಇರಲೇಬೇಕು ಇದು ರುಲ್ ಹಾಗೆಯೇ ನಾವಿಲ್ಲಿ ಏಕಾಂತಕ್ಕೆ ಹೋಗಲೇಬೇಕು ಪ್ರತಿ ದಿವಸವೂ ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿ ದೇವರ ಕೋಣೆ ಮಾಡಿರುವುದು ಯಾಕೆ ನಮ್ಮ ಮನೆಯಲ್ಲೇ ದೇವರ ಕೋಣೆ ಮಾಡಿದ್ದೇವೆ ಯಾಕೆ ನನ್ನ ಸುತ್ತಮುತ್ತಲಿರತಕ್ಕಂತಹ ಪ್ರಪಂಚದ ಒಂದು ಸಂಬಂಧವನ್ನು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಿ ಅವನ ಬಳಿಯನ್ನು ನಾನು ಹುಂಬಬೇಕು ಅವನ ಬಳಿಯನ್ನು ನಾನು ಅದಕ್ಕೋಸ್ಕರ ದೇವ್ರಪಣೆ ಮಾಡಿಕೊಂಡು ಶೋಗಲ್ಲ ನೋಡ್ರಿ ನೀವೇನು ಪೂಜೆ ಮಾಡೋದು ನಮ್ಮ ದೇವ್ರಪೋಣೆ ನೋಡಿ ಹೇಗಿದೆ ಎಲ್ಲ ಇದರಲ್ಲೇ ಮಾಡಿಬಿಟ್ಟಿದ್ವಿ ಯಾವುದರಲ್ಲಿ ಟೀ ಗುಡ್ಡಲ್ಲೇ ಮಾಡಿಬಿಟ್ಟಿದ್ವಿ ನೋಡಿ ಎಷ್ಟು ಬಗೆಯ ಆ ದೇವರಿಗಿಂತ ಚೆನ್ನಾಗಿ ದೇವ್ರ ಸುತ್ತಮುತ್ತಲ ಇರತಕ್ಕಂತಹ ಏನು ಚಿನ್ನ ಮತ್ತೆ ಈ ಬೆಳ್ಳಿಯ ಇದೇ ಜಾಸ್ತಿ ಆಗಿರುತ್ತೆ ಚಂಬು ಇತ್ಯಾದಿ ಪೀಠ ಇತ್ಯಾದಿ ದೇವರು ಎಲ್ಲೋ ಒಂದು ಮೂಲೆ ಕೂತಿರ್ತಾಪ ಅದಕ್ಕಲ್ಲ ಅದಕ್ಕಲ್ಲ ನಿಜವಾಗಲೂ ಅದ್ರ ಉದ್ದೇಶ ಅದಕ್ಕಲ್ಲ ಅದ್ರ ಉದ್ದೇಶ ಮನುಷ್ಯನ ಜಾಪ್ಸ್ಲಿಕ್ಕೆ ಈ ಮನೆ ಅನ್ನೋದು ಸಂಸಾರದ ಪ್ರತೀಕ ನಾನು ಅದೊಂದು ಕೂತಿದ್ದೀನಿ ಸಂಸಾರ ಪ್ರತೀಕ ಈ ಸಂಸಾರದ ಮಧ್ಯೆಯೂ ಕೂಡ ಮೇಕ್ ಯುವರ್ ಸೆಲ್ಫ್ ಫ್ರೀ Devote yourself there ಇಪ್ಪತ್ತು ನಾಲ್ಕು ಗಂಟೆಯ ಸಮಯ ಅದರಲ್ಲಿ ಕಿಂಚಿತ್ತಾದ್ರೂ ನಿನ್ನ ಪ್ರಿಯಕರ ಒಬ್ಬ ಇದ್ದಾನಲ್ಲ ನಿನ್ನ ತಂದೆ ಒಬ್ಬ ಇದ್ದಾನಲ್ಲ ನಿನ್ನ ತಾಯಿ ಒಬ್ರು ಇದ್ದಾಳಲ್ಲ ಯಾರೋ ಎಲ್ಲಾ ತಾಯಿಗಿಂತ ತಾಯಿ ಎಲ್ಲ ತಂದೆಗಿಂತ ತಂದೆ ಅವನೊಂದಿಗೆ ಸಂಬಂಧವನ್ನು ಬೆಳೆಸು ಅವನಿಗೇನೋ ನಮ್ಮ ಪರಿಚಯ ಇದೆ ನಮಗೆ ಅವನ ಪರಿಚಯ ಇಲ್ಲ ಬಾಯಲನ್ನು ಹೇಳ್ತೇವೆ ಭಗವಂತ ಕಾಪಾಡಪ್ಪ ಅಂತ ನನ್ನ ಮಾತ್ರಪ್ಪ ಅಂತ ಹಾಳ ಅವನೊಂದಿಗೆ ನಿಜವಾದ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಆ ಸಂಬಂಧ ಬೆಳೆಸ್ಕೊಳಿಗೆ ಏಕಾಂತ ಬೇಕೇ ಬೇಕು ಏಕಾಂತ ಬೇಕೇ ಬೇಕು ಯಾವ ರೀತಿಯಲ್ಲಿ सामाज लौकिक उदाहरण को प्रेमी प्रेम ऐकांत स्थल के हम रिह्यवान निधुन अंत रहस्यवान याक जनर का या संबंधिकर का आ संबंध बिड़स्क्रे ಬೇರೆ ಕಡೆ ಹೋಗ್ಬೇಕು ಅದಂತೂ ಹೊರಗಡೆ ಬೇಕೇ ಬೇಕು ಎಲ್ಲಾದ್ರೂ ಒಂದ್ ಕಡೆ ಇಲ್ಲದೆ ಹೋದ್ರೆ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಲ್ಲಿ ಸಂಬಂಧಿಕರು ಬಂದರು ಅವ್ರಿಗೆ ಗೊತ್ತಿದೆ ನೀವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ ಅಂತ ಅದಕ್ಕೆ ನೀವು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾ ನೀವು ಪೂಜೆ ಮಾಡ್ತಾರ ಡಿಸ್ಟರ್ಬ್ ಆಗ್ತೀರಾ ಅಥವಾ ಆಗ್ಲಿ ಬಯಸ್ತೀರಾ ಅಂತ ಅವ್ರಿಗೆ ಗೊತ್ತಿದೆ ಸೈಕಾಲಜಿ ನಿಮ್ಮ ಸೈಕಾಲಜಿ ಅವ್ರಿಗೆ ಗೊತ್ತಿದೆ ಹೀಗಾಗಿ ಅವ್ರು ಅದೇ ಟೈಮಿಗೆ ಬರ್ತಾರೆ ನೋ ಎಂಟ್ರಿ ಸ್ವಲ್ಪ ತಡೆಯುತ್ತೆ ಅದೇ ಟಿ ವಿ ನೋಡ್ತಾ ಇರೋರು ಬಂದ್ರೆ ಅವಾಗ ಹೋಗ್ಬೇಕು ನೀವು ಅವಾಗ ಹಿಂಗೆ ಮಾಡೋದಲ್ಲ ಅದು ಅನ್ಯಾಯ ಈಗ ಹೇಗಪ್ಪ ಅಂತ ಹೇಳಿದ್ರೆ ಪೂಜೆ ಮಾಡ್ತಾ ಇರುವಾಗ ಏನಾದ್ರೂ ಸಂಬಂಧಿಕರು ಬಂದ್ರೆ ಊರೊಬ್ರು ಅದೊಂದೇ ಟೈಮ್ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಅದೇ ಟಿ ನೋಡ್ತಾ ಇರುವಾಗ ಇಂಟ್ರೆಸ್ಟಿಂಗ್ ಸೀರಿಯಲ್ ಏನೋ ಒಂದು ಕ್ಲೈಮ್ಯಾಕ್ಸ್ ಅದನ್ನ ನೋಡ್ತಾ ಇರೋರು ಅಂದ್ರೆ ಏನೋ ದರಿದ್ರೆ ಯಾಕೆ ಬಂತೋ ಅಲ್ವಾ ಹೌದು ಅನ್ಸುತ್ತೆ ಮನಸ್ಸಿಗೆ ಹಾಗೆ ಅನ್ಸುತ್ತೆ ಅನಿಸುತ್ತೆ ಸೈಕಾಲಜಿ ಅದು ಅದು ತಪ್ಪು ಅದು ತಪ್ಪು ನಮ್ಮ ಮಾನಷ ಸಂಬಂಧ ಏನೇನಿದೆಯೋ ಅದು ಹೊರಟೋಗಿದೆ ಪರಸ್ಪರ ಮನುಷ್ಯ ಮನುಷ್ಯರ ನಡುವೆ ಇರತಕ್ಕಂಥ ಸಂಬಂಧವನ್ನು ಇನ್ನೊಂದು ತಿಂದಾಕ್ತಾ ಇದೆ ದೊಡ್ಡ ಹೆಗ್ಣ ಅದೇನೇ ಇದೆ ಈಗ ಅದೇ ಯಾವ ರೀತಿಯಲ್ಲಿ ನಾನು ಭಗವಂತನೊಂದಿಗೆ ಏಕಾಂತದಲ್ಲಿ ಹೇ ಪರಮಾತ್ಮ ನಿನಗೋಸ್ಕರ ಈ ಟೈಮ್ನ ನಾನು ಇಡ್ತೇನೆ ನಿನಗೋಸ್ಕರ ಈ ಸ್ಥಳವನ್ನ ನಾನು ಇಟ್ಟಿದ್ದೇನೆ ಹಾಗೆ ಅಲ್ಲಿ ಹೋಗಬೇಕಾದ್ರೆ ಮಮ ಮತ್ತು ಅಹಂ ಅನ್ನುವಂತಹ ಬಟ್ಟೆಗಳನ್ನು ಕಳುಹಿ ಹೋಗಬೇಕು ನಾವೇ ಎಷ್ಟೊಂದು ಆ ಕೋಶಗಳನ್ನು ಹಾಕೊಂಡಿದ್ದೇವೆ ನೀನ್ಯಾರು ಅಂತ ಕೇಳಿದ್ರೆ ಅವನು ಒಂದೊಂದು ಕೋಶದ ಇದರಿಂದ ಒಂದೊಂದನ್ನು ಹೇಳ್ತಾನೆ ನಾನು ಬುದ್ಧಿ ನಾನು ಮನಸ್ಸು ನಾನು ಪ್ರಾಣ ನಾನು ದೇಹ ಹೀಗೆ ಇಲ್ಲಿಂದ ಹೋದರೆ ಭಗವಂತ ಆ ಪ್ರೀತಿ ಸಿಗುವುದಿಲ್ಲ ಕೇವಲ ಆ ನಾನು ಅನ್ನುವಂತಹ ಪ್ಯೂರ್ ನಾನು ಯಾವ್ದಿದೆಯೋ ಅದನ್ನು ಮಾತ್ರ ಅವನ ಪಾದಪ್ರಮಗಳಿಗೆ ಎಲ್ಲ ಹೀಗಾಗಿ ಆ ಕೋಶಗಳ ತ್ಯಾಗ ಅದು ಕೋಶಗಳು ಅಂಗಿ ಕೋಶಗಳ ತ್ಯಾಗ ಈ ಕೋಶಗಳ ತ್ಯಾಗ ಹೇಗೆ ಅಂದರೆ ಹೀಗೆ ಈ ಕೋಶಗಳೆಲ್ಲ ಪ್ರಪಂಚದಲ್ಲಿ ಬೇರೆ ಬೇರೆ ಸಂಬಂಧದ ಮೂಲಕ ಅಂಟ್ಕೊಂಡಿರುತ್ತೆ ಸಂಬಂಧಿಗಳ ಮೂಲಕ ಸಂಬಂಧದ ಮೂಲಕ ಅಂಟ್ಕೊಂಡಿರುತ್ತೆ ಆಗ ಆ ಸಮಯಕ್ಕೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಹೋಗಬೇಕು ಹೋಗಬೇಕು ಬಿಟ್ಟುಬಿಡು ಅದಕ್ಕೆ ಏನು ಮಾಡಬೇಕು ಅಂದರೆ ತಾತ್ಕಾಲಿಕವಾಗಿ ಸಂಸಾರದ ಮೇಲೆ ವೈರಾಗ್ಯವನ್ನು ಆರೋಪಣೆ ಮಾಡಬೇಕು ವೆರಿ ಇಂಪಾರ್ಟೆಂಟ್ ತಾತ್ಕಾಲಿಕವಾಗಿ ಯಾರು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗಿಯೂ ವೈರಾಗ್ಯ ಬರೋದು ಸುಲಭ ಅಲ್ಲ ವೈರಾಗ್ಯ ಅಂತಕ್ಕಂಥದ್ದು ಮನಸ್ಸಿನ ಸ್ವಭಾವ ಆ ಸ್ವಭಾವ ಅದು ಹೇಗೆ ಅಂದರೆ ಕೇಶವಚಂದ್ರನೇನ ಪ್ರಾರ್ಥನೆ ಮಾಡ್ತಾ ಇದ್ದು ಶ್ರೀರಾಮಕೃಷ್ಣ ಕಿವಿಗೆ ಬಿತ್ತು ಅವರೊಂದ್ಸಲಿ ಅವನ ಮನೆಗೆ ಕಮಲಕುಟಿ ಇರೋಕ್ಕೆ ಹೋಗಿದ್ದಾರೆ ಅಲ್ಲಿ ಕೇಶವಚಂದ್ರ ಸೇನ ಮತ್ತೆ ಅವನ ಬ್ರಾಹ್ಮ ಸಮಾಜ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ರು ಹೇ ಪರಮಾತ್ಮ ನಮ್ಮನ್ನೆಲ್ಲ ಈ ಭಕ್ತಿ ಸಾಗರದಲ್ಲಿ ಮುಳುಗಿಸಿಬಿಡು ಅಂತ ಹೇಳ್ದು ಆಗ ಶ್ರೀರಾಮಕೃಷ್ಣ ಅಲ್ಲೇ ಇದ್ರು ನಗ್ತಾ ನಗ್ತಾ ಹೇಳ್ತಾ ಇದ್ರೆ ಆವಾಗ ಅವಾಗ ಸ್ವಲ್ಪ ಮೇಲಕ್ಕೂ ಬರ್ತಾ ಇಲ್ಲಿ ಇಲ್ಲೇ ಹೋದ್ರೆ ಪರದೆ ಹಿಂದೆ ಇದ್ದವ್ರ ಗತಿ ಏನು ಪರದೆ ಹಿಂದೆ ಅಂದರೆ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಸ್ತ್ರೀ ಇರೋದು ಪರದೆ ಹಿಂದೆ ಈ ಜನಾನ ಅಂತ ಹೇಳ್ತಾರೆ ಅದರ ಹಿಂದೆ ಇರುವಂತಹ ಪದ್ಧತಿ ಅದನ್ನು ಶ್ರೀರಾಮ್ ವಿಷ್ಣು ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಸಂಸಾರಕ್ಕೂ ಬಂದು ಹೋಗ್ತಾ ಇರೋ ಒಮ್ಮೆಗೇ ಭಗವಂತನಲ್ಲಿ ಮುಳುಗಿ ಅಲ್ಲಿ ಇರ್ತಕ್ಕಂಥವ್ರ ಗತಿ ಏನು ಅಂತ ಹಾಗೆ ತಾತ್ಕಾಲಿಕವಾಗಿ ಒಂದು ಗಂಟೆ ಅಷ್ಟೇ ಪ್ರಪಂಚದಿಂದ ಕಟಾ ಯಾರೂ ಇಲ್ಲ ನನಗೆ ನನ್ನ ನನ್ನ ತಂದೆ ಇಲ್ಲ ತಾಯಿ ಇಲ್ಲ ಗಂಡ ಇಲ್ಲ ಪತ್ನಿ ಇಲ್ಲ ಮಗ ಇಲ್ಲ ಯಾರೂ ಹೆದರಬೇಡಿ ಇಲ್ಲ ಅಂತ ಹೆದರ್ಬೇಡಿ ಒಂದು ಗಂಟೆ ಆದ್ಮೇಲೆ ನಿಮ್ಗೆ ಸಿಗ್ತಾರೆ ನಿಮ್ಮವರೇ ಅವರು ಎಲ್ಲಿ ಎಲ್ಲಿ ಹೋಗ್ತಾರೆ ಒಂದು ಗಂಟೆ ಆದಮೇಲೆ ಸಿಗ್ತಾರೆ ಅಕಸ್ಮಾತ್ ಸಿಗ್ಲಿ ಅಂದರೆ ಅವರೇ ಓಡ್ಬರ್ತಾರೆ ಏನು ಹೆದರ್ಕೋಬೇಡಿ ಆದರೆ ಇಂತಿಷ್ಟು ಒಂದು ನಿರ್ಧರಿತವಾದಂತಹ ಒಂದು ಸಮಯದಲ್ಲಿ ಮಾತ್ರ ಟೋಟಲ್ ಕಟಾ ಟೋಟಲ್ ಕಟ್ ಆಫ್ ಯಾಕೆ ನಿಮಗೆ ಆ ಏಕಾಂತದ ಒಂದು ಅಡ್ವಾಂಟೇಜ್ ಏನಿದೆಯೋ ಅದನ್ನು ಪಡೀಲಿಕ್ಕಾಗುದಿಲ್ಲ ಜೊತೆಯಲ್ಲಿ ಯಾರಾಗಿತ್ತು ಅಂತ ಹೇಳಿದ್ರೆ ಅದು ಏಕಾಂತವಾಗುವುದಿಲ್ಲ ಕೇವಲ ಭಗವಂತ ಒಬ್ಬನೇ ಇರಬೇಕು ಭಗವಂತ ಒಬ್ಬನೇ ಇರ್ಬೇಕು ಅದನ್ನ ಅಭ್ಯಾಸ ಮಾಡ್ಕೋಬೇಕು ಅದಕ್ಕೆ ಕಿಂಚಿತ್ ಕಿಂಚಿತ್ ಅಭ್ಯಾಸ ಒಂದು ಗಂಟೆ ಅರ್ಧ ಗಂಟೆ ಪ್ರತಿನಿತ್ಯವೂ ಕಿಂಚಿತ್ ಕಿಂಚಿತ್ ಅಭ್ಯಾಸ ನಂತರ ಈ ಅಭ್ಯಾಸ ಜಾಸ್ತಿ ಆಗ್ತಾ ಹೋಗ್ಬೇಕು ಅಷ್ಟೇ ಅಲ್ಲ ಅದು ಐದು ವರ್ಷ ಹೋದರೂ ಒಂದೇ ಗಂಟೆ ಹತ್ತು ವರ್ಷ ಹೋದರೂ ಒಂದೇ ಗಂಟೆ ಅದಾದರೆ ಸ್ವಲ್ಪ ಜಾಸ್ತಿ ಒಂದು ಎರಡು ಗಂಟೆ ಮೂರು ಗಂಟೆ ಏಕಾಂತ ಅರ್ಧ ದಿವಸ ಏಕಾಂತ ಒಂದು ದಿವಸ ಏಕಾಂತ ಕೆಲವು ವಾರಗಳು ಎಲ್ಲೋ ಒಂದು ಹೋಗಿ ಒಂದು ಭಗವಂತನ ಭಜನೆ ಪ್ರಾರ್ಥನೆ ತುಂಬ ಬೇಕೇ ಬೇಕಿದ್ರು ಶ್ರೀರಾಮಕೃಷ್ಣ ಒತ್ತುತಾರೆ ಗ್ರಹಸ್ಥರಿಗಂತೂ ಇದು ಅತ್ಯಂತ ಮುಖ್ಯ ಅಂತ ಓದ್ತಾರೆ ನೀವೆಲ್ಲೇ ಶ್ರೀರಾಮಕೃಷ್ಣ ವಚನ ವಚನ ಭೇದವನ್ನು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಆವಾಗ ಆ ನಿರ್ಜನವಾಸ ಮಾಡ್ತಾ ಇರಬೇಕು ಯಾಕೆ ಆ ಇಲಿ ಹೊಡೀಲಿಕ್ಕೆ ಆ ಇಲಿ ಹೊಡೀಲಿಕ್ಕೆ ಇಲ್ಲದೆ ಹೋದರೆ ಏನಾಗತ್ ಗೊತ್ತಾ ಪ್ರತಿನಿತ್ಯವೂ ಮಾಡದೆ ಹೋದ್ರೆ ಏನಾಗತ್ ಗೊತ್ತಾ ಯಾವಾಗಲೂ ಒಮ್ಮೆ ನಾನು ಒಂದು ಗಂಟೆ ಕೂತ್ಕೊಳ್ತೇನೆ ಅಂತ ನೀವು ಹೋಗ್ತೀರಾ ಅಂತ ಇಟ್ಕೊಂಡು ಇಲಿಗಳ ಸಂಖ್ಯೆ ಎಷ್ಟು ಆಗಿರುತ್ತೆ ಅಂದರೆ ನೀವು ಇಲ್ಲಿ ಹೊಡಿಯೋದಲ್ಲ ಹಾಗಾದ್ರೆ ನೀವು ಟ್ರೈ ಮಾಡಿ ನೋಡಿ ಏಕಾಂತದ ಒಂದು ಇದು ಹೇಗಿರುತ್ತೆ ಅಂತ ಸುಮ್ಮನೆ ಇರಕ್ಕೆ ಆಗುದಿಲ್ಲ ನೀವು ಸುಮ್ಮನೆ ಇರಕ್ಕಾಗುದಿಲ್ಲ ಅಷ್ಟು ವಿಷಯಗಳು ತಪ್ಪಂತ ನಿಮ್ಮ ತಲೆ ಮೇಲೆ ಆವಾಗಲೇ ಬರುತ್ತವೆ ಆವಾಗಲೇ ಬರುತ್ತೆ ಎದ್ದು ಓಡೋಗೋಣ ಅಂತ ನೀವು ಕೂತಿರ್ತೀರ ಏನೋ ಒಂದು ಇದು ಮಾಡೋ ಕೂತಿರ್ ಓಹೋ ಆ ಕೆಲಸ ಆಗ್ಲಿಲ್ಲಲ್ಲ ಮಾಯೆ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಏನು ಗಂಟೆ ಹೋಗುದಿಲ್ಲ ಈ ಒಂದು ಗಂಟೆಗೋಸ್ಕರ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಏನೂ ಆಗುದಿಲ್ಲ ಪ್ರಪಂಚ ಭಗವಂತ ನಡೆಸ್ತಾ ಇದ್ದಾನೆ ಅದನ್ನ ನೀವಲ್ಲ ಹೇಳ್ಕೊಂಡಿದ್ದೀರ ನೀವು ಅಂತ ಅದನ್ನೇ ರಮಣ ವರ್ಷಗಳು ಸುಂದರ ಉದಾಹರಣೆ ಹೇಳಿರ್ಬೇಕು ನಿಮಗೆ ಅಂತದ್ದು ಈ ದ್ರಾವಿಡ ಶೈಲಿಯ ದೇವಸ್ಥಾನಗಳ ಗೋಪುರವನ್ನು ನೀವು ನೋಡಿರ್ಬೇಕು ಗೋಪುರ ದೊಡ್ಡ ಗೋಪುರ ಆ ಗೋಪುರದಲ್ಲಿ ಒಂದು ಮೂರ್ತಿ ಇರುತ್ತೆ ಡೊಳ್ಳು ಹೊಟ್ಟೆ ಎಸ್ಪೆಷಲಿ ಈ ತಮಿಳ್ನಾಡಿನಲ್ಲಿ ಇರುತ್ತೆ ಡೊಳ್ಳು ಹೊಟ್ಟೆಯ ಒಂದು ಯಕ್ಷಗೋ ರಾಕ್ಷಸನೋ ಯಾರೋ ತುದಿಯಲ್ಲಿರುತ್ತೆ ಗೋಪುರದ ತುದಿಯಲ್ಲಿ ಹೀಗೆ ಹೀಗೆ ಎತ್ಕೊಂಡಿರ್ತಾನೆ ಮುಖ ಹೀಗಿರುತ್ತೆ ಏನೋ ಈ ಇಡೀ ಗೋಪುರದ ಭಾರವನ್ನು ತಾನೇ ಹೊತ್ಕೊಂಡಿದ್ದೇನೆ ಎಮ್ಮಂತಾ ಭಾವನೆ ಅವನ ಮುಖದಲ್ಲಿ ಇರುತ್ತೆ ಆದ್ರೆ ಇಡೀ ಗೋಪುರದ ಭಾರ ಎಲ್ಲಿ ನಿಂತಿದೆ ಕೆಳಗಡೆ ನಿಂತಿದೆ ಅವನ ಎತ್ಕೊಂಡಿರೋದು ಆದ್ರೆ ಅವನ ಮುಖದಲ್ಲಿ ಆ ಭಾವನೆ ಹಾಗೆ ನಮ್ದು ಅಷ್ಟೆ ನಾವು ತಿಳ್ಕೊಂಡಿರ್ತಿವಿ ಒಂದು ಗಂಟೆ ನಾವು ಈ ಪ್ರಪಂಚಕ್ಕೆ ಅಥವಾ ನಮ್ಮ ಸಂಸಾರಕ್ಕೆ ಗಮನ ಕೊಡಲಿಲ್ಲ ಅಂದ್ರೆ ಮುಳುಗೇ ಹೋಗಬೇಕಂತೆ ಅಂತ ಏನು ಮುಳುಗೋಗಲ್ಲ ಏನು ಮುಳುಗೋಗಲ್ಲ ಯಾಕಂದ್ರೆ ಇನ್ನೂ ಮುಳುಗಿ ಇನ್ನೂ ಜಾಸ್ತಿ ಮುಳುಗ್ಸ್ಲಿಕ್ಕೆ ಅವನಿಗಿಷ್ಟ ಇಲ್ಲ ಅವನಿಗೆ ಇಷ್ಟ ಇಲ್ಲ ಆದ್ರಿಂದ ಆ ಒಂದು ಗಂಟೆಯನ್ನ ನಿರ್ದಾಕ್ಷಿಣ್ಯವಾಗಿ ನೀವು ಸಪ್ರೇಟಾಗಿ ಕಳಿಬೇಕು ಆದರೆ ಈಗ ಕಳಿಬೇಕಾದ್ರೆ ತಯಾರಿ ಬೇಕೇ ಬೇಕಲ್ಲ ಸುಮ್ಮನೆ ಹೋದರೆ ಆಗೋದಿಲ್ಲ ತಯಾರಿ ಏನು ಈಗಲೇ ಎಲ್ಲ ನಾವು ಹೇಳ್ಕೊಂಡು ಬಂದ್ವಿ ಸತ್ಸಂಗ ಅದರಷ್ಟು ತಯಾರಿ ಈ ಏಕಾಂತದಲ್ಲಿ ಬೇರೆ ಯಾವುದಿಲ್ಲ ಯಾಕೆ ಹೋದರೆ ಏಕಾಂತದಲ್ಲಿ ಮನಸ್ಸು ಸುಮ್ಮನೆ ಇರೋದಿಲ್ಲ ಮನಸ್ಸು ತುಂಬ ಪವರ್ಫುಲ್ ಆಗುತ್ತೆ ಏಕಾಂತದಲ್ಲೇ ಅದು ಕೆಲಸ ಶುರು ಮಾಡೋದು ಅದಕ್ಕೆ ನೋಡಿ ನೀವು ರಾತ್ರಿ ನಿದ್ರೆ ಮಾಡ್ತೀರ ಅದೊಂದು ಏಕಾಂತ ನಿಮ್ಮ ಶರೀರ ಯಾವಾಗ ಅದೂ ಮಾಡಲ್ಲ ಅವಾಗದೇನು ಮಾಡುತ್ತೆ ಅದು ಸುಮ್ಮನೆ ಕೂತಿರಲ್ಲ ಮಾಯಾಲೋಕ ಶುರು ಮಾಡುತ್ತೆ ಅದು ಏನೇನು ಸಂಸ್ಕಾರ ಇತ್ತು ಆ ಸಂಸ್ಕಾರ ನಿಮ್ಮೊಳಗೆ ಒಂದು ಫಿಲಮ್ ಶೋ ಅದರಲ್ಲಿ ನೀವೇ ಪಾರ್ಟಿಸಿಪೇಟ್ ಸುಮ್ಮನೆ ಇರುತ್ತದೆ ಸುಮ್ಮನೆ ಇರಲ್ಲ ಅದು ಹಾಗೆಯೇ ಈ ಏಕಾಂತದಲ್ಲೂ ಕೂಡ ಅದು ಇರಲ್ಲ ರೆಬೆಲ್ ಮಾಡುತ್ತೆ ತುಂಬ ಇದು ಮಾಡುತ್ತೆ ಫೈಟಿಂಗ್ ಮಾಡುತ್ತೆ ಎಂತ ಓಡೋಗ್ರನ್ನ ಸಾಕು ಎಂಥ ಓಡೋಗ್ರನ್ನ ಸಾಕು ಸಾಕು ಸಾಕು ಇವತ್ತಿಗೆ ಸಾಕು ಒಂದು ನಿಮಿಷ ಸಾಕು ಸಾಕು ನಾಳೆ ಬೇಕಿರ ಎರಡು ನಿಮಿಷ ನಾಳೆ ಇಲ್ಲ ಇವತ್ತೇ ಹೇಳಬೇಕಂದ್ರೆ ನಾಳೆ ನೀವು ಬರ್ತೀಯ ಅಂತ ಯಾವ್ರಿಗೆ ಅದಕ್ಕೆ ಈ ಸತ್ತಂಗದ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಸತ್ತಂಗ ಅನ್ನುವಂಥ ಗಂಟು ಈಗ ನೀವು ಪಿಕ್ನಿಕ್ ಹೋಗ್ತೀರ ಪಿಕ್ನಿಕ್ ಹೋಗಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ತಯಾರಿ ಮಾಡ್ಕೊಂಡು ಹೋಗ್ತೀರ ಎಲ್ವೋ ಹಾಗೆ ಒಂದು ಗಂಟನ್ನು ಕಟ್ಕೊಂಡು ಹೋಗಬೇಕಾಗತ್ತೆ ಮನೆಯಲ್ಲಿ ಅಡಿಗೆಯನ್ನು ಮಾಡಿ ನಾವು ಒಂದು ಕಡೆ ಏಕಾಂತ ಸ್ಥಳಕ್ಕೆ ಹೋಗಿ ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ಅಲ್ಲಿ ಊಟ ಮಾಡೋಣ ಅಂತ ಹಾಗೆಯೇ ಎಲ್ಲೂ ಕೂಡ ಆ ಸತ್ಸಂಗದ ಗಂಟನ್ನು ನೀವು ಇದು ಮಾಡಿರ್ತಿರಲ್ಲ ಸಂಪಾದನೆ ಮಾಡಿರ್ತಿರಲ್ಲ ಆ ಭಗವಂತನ ಲೀಲಾಚಿಂತನ ಆಗಿರುತ್ತೆ ವೈರಾಗ್ಯದ ಬೋಧನೆ ಆಗಿರ್ತದೆ ಇವೆಲ್ಲವನ್ನ ಮನಸ್ಸಲ್ಲಿ ಮೆಲುಕು ಹಾಕಲಿಕ್ಕೆ ಅತ್ಯಂತ ಸದವಕಾಶ ಈ ಏಕಾಂತವಾದ ಈ ಮೆಲುಕು ಹಾಕದೆ ಹೋದರೆ ಡೈಜೆಸ್ಟ್ ಆಗೋದಿಲ್ಲ ಅದು ಡೈಜೆಸ್ಟ್ ಆಗೋದಿಲ್ಲ ಮರ್ತ್ ಹೋಗಿರುತ್ತೆ ಮರ್ತ್ ಸ್ಮೃತಿ ಭಂಗ ಆಗಿದೆ ಮರ್ಕ್ ಹೋಯ್ತು ಅಂದರೆ ವೇಸ್ಟ್ ಆಯ್ತು ಎಲ್ಲ ವೇಸ್ಟ್ ಅಸದೇ ವೇಸ್ಟ್ ಆಯಿತು ಅದು ಇಂಟ್ರೆಸ್ಟ್ ಹೇಗೆ ಕೊಡುತ್ತೆ ನಿಮಗೆ ಅದು ಇಂಟ್ರೆಸ್ಟ್ ಕೊಡಬೇಕಾದ್ರೆ ಅದನ್ನು ಅವಾಗ ಅವಾಗ ಈ ಏಕಾಂತ ಸ್ಥಳದಲ್ಲಿ ಇಟ್ಟು ಪುನಃ ಪುನಃ ಪುನಃ ಪುನಃ ಮೆಲುಕು ಹಾಕ್ತಾ ಇರುತ್ತೆ ಅದನ್ನು ಶ್ರೀರಾಮಕೃಷ್ಣರು ತಮ್ಮ ಪತ್ನಿ ಶಾರದಾ ಮತ್ತೆ ತಮ್ಮ ಅಣ್ಣನ ಮಗಳು ತಮ್ಮನ ಮಗಳು ಅಣ್ಣನ ಮಗಳು ಲಕ್ಷ್ಮಿ ಅವ್ರಿಗೆ ಹೇಳ್ತಾರೆ ಯಾವ ರೀತಿ ಹಸುಗಳು ಮೆಲುಕು ಹಾಕ್ತದೆಯೋ ನೀವೆಲ್ಲ ಇಲ್ಲೇನೇನು ಕೇಳಿಸ್ಕೊಂಡಿದ್ದೀರೋ ಅಂದರೆ ಶ್ರೀರಾಮಕೃಷ್ಣ ಪಡೆಯಲು ಏನೇನು ಕೇಳಿಸ್ಕೊಂಡಿದ್ದೀರೋ ಅದನ್ನು ನೀವು ಮೆಲುಕು ಹಾಕ್ತಾ ಇರಬೇಕು ಅವಾಗ ಅವ್ರು ಮೆಲುಕು ಹಾಕ್ತಾ ಇರಬೇಕು ಅಲ್ಲ ಹಾಗೆ ಈ ಮೆಲುಕು ಹಾಕುವ ಕ್ರಿಯೆ ನಡೆಯುವಂಥದ್ದು ಇಲ್ಲಿ ಏಕಾಂತ ವಾಸದಲ್ಲಿ ಈ ಮೆಲುಕು ಹಾಕುವಂತಹ ಕ್ರಿಯೆ ನಡಿಬೇಕು ಏನು ನಡಿಬೇಕು ಅಲ್ಲಿ ಏಕಾಂತದಲ್ಲಿ ಏನು ನಡಿಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನೀವು ಆ ಒಂದು ಪ್ಲಾನ್ ಮಾಡಿಕೊಳ್ಳಿ ಒಂದು ಗಂಟೆ ಏಕಾಂತದಲ್ಲಿ ನಾನು ಕಳೀತೇನೆ ನನಗೂ ಭಗವಂತನಿಗೂ ಒಂದು ರಿಲೇಶನ್ಶಿಪ್ಪನ್ನು ನಾನು ಕಲ್ಪಿಸ್ತೇನೆ ಅಂತ ಹೇಳಿದಾಗ ಏನೇನು ಮಾಡ್ತೀನಿ ಅಂಥೇಳಿ ಒಂದು ಟೈಮ್ ಟೇಬಲ್ ಅಲ್ಲ ಮೊಟ್ಟ ಟೈಮ್ ಟೇಬಲ್ ನಿಮ್ಮ ಮನಸ್ಸಿಗೆ ಹಾಗೆ ಹಾಗೆ ಬಿಟ್ಟರೆ ಮುಗಿದೋ ಇತ್ತು ಕತೆ ನಿಮ್ಮನ್ನು ರೈಡ್ ಮಾಡಿಬಿಡ್ತದೆ ಹಾಗಿಡೋ ಹಾಗಿಲ್ಲ ಅದು ಫಸ್ಟ್ ಡಿಸಿಪ್ಲಿನ್ ಮಾಡಬೇಕಾದ್ರೆ ಒಂದು ಟೈಮ್ ಟೇಬಲ್ ಬೇಕತ್ತು ಆರಂಭದಲ್ಲಿ ಏನದು ಅಂದರೆ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಯಾವುದೋ ಒಂದು ಸದ್ಗ್ರಂಥ ಸಾಮಾನ್ಯವಾಗಿ ಏಕಾಂತದಲ್ಲಿ ನಾವು ಗ್ರಂಥಗಳನ್ನು ಓದಲಿಕ್ಕೆ ಇಟ್ಕೊಳ್ಬಾರ್ದು ಗ್ರಂಥಗಳು ಗ್ರಂಥಿಗಳು ತನ್ನಲ್ಲೇ ಇಟ್ಬಿಟ್ಟು ಬರ್ಬೇಕು ಈಗ ಓದಿದೆಯಷ್ಟು ಅಷ್ಟೇ ಸಾಕು ಇನ್ನೀಗ ಮೆಲುಕು ಹಾಕುವಂಥ ಸಮಯ ಆದರೆ ಮೈಂಡ್ ಸುಮ್ಮನೆ ಕೂತಿರೋದಿಲ್ಲ ಅದಕ್ಕೆ ತುಂಬ ಕಷ್ಟ ಅದಕ್ಕೆ ಏನೋ ಬೇಕು ಆದ್ರಿಂದ ಆರಂಭಾವಸ್ಥೆಯಲ್ಲಿ ಯಾವುದೋ ಒಂದು ಭಕ್ತಿಯ ಗ್ರಂಥವೋ ಜ್ಞಾನದ ಗ್ರಂಥವೋ ಯಾವುದೋ ಒಂದು ಥೀಮನ್ನು ಹೇಳುವಂಥದ್ದು ಒಂದು ತೆಗೆದುಕೊಂಡು ಬರೋದು ಶ್ಲೋಕ ಇರ್ತಕ್ಕಂಥದ್ದು ಯಾವುದೋ ಒಂದು ಕೇವಲ ಶ್ಲೋಕ ಅದನ್ನದಿ ಇಂದಿಷ್ಟು ಒಂದು ಕಾಲಘಟ್ಟಿ ಪಠನ ಮಾಡೋದು ವಾಚನ ಮಾಡೋದು ನಂತರ ನಾಮ ನಾಮಜಪದಷ್ಟು ಪವರ್ಫುಲ್ಲು ನಿಮ್ಮ ಆ ಇಲಿಗಳನ್ನು ಹೊಡೆಯುವಂತಹ ಪವರ್ಫುಲ್ಲು ಬೇರೆ ಯಾವುದೂ ಇಲ್ಲ ನಾಮ ಸಿದ್ಧಿಹಿ ಜಪಾತ್ ಸಿದ್ಧಿಹಿ ಅಂತಲೇ ಮಾತಿರೋದು ಕೇವಲ ಜಪ ಒಂದೇ ಸಾಕು ಸಿದ್ಧಿ ಮಾಡಲಿಕ್ಕೆ ಅಂತ ಶ್ರೀಮಾತೆಯವರು ಹೇಳ್ತಾರ ಶಾರದಾದೇವಿಯವರು ಜಪ ಮಾಡ್ತಾ ಮಾಡ್ತಾನೆ ಆ ಮನಸ್ಸಲ್ಲಿ ಆ ಭಗವತ್ತಿನ ಕುರಿತ ಅಂದರೆ ಪ್ರೀತಿ ಉತ್ಪಾದನೆ ಆಗುತ್ತೆ ಇಲ್ಲದೆ ಹೋದರೆ ಅದು ಅಲ್ಲಿ ತನಕ ಅದು ಕಹಿ ನಿಮಗಂಥ ಕಲಿತಕ್ರ ಹಾಕಿದರೂ ಕೂಡ ನೀವು ಅಯ್ಯೋ ಇದೇನಿದು ನಾಮ ಜಪನ ವ್ಯಾ ಅಂತ ಆದ್ರೆ ಅದನ್ನೇ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಬಿಡದೆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಇದ್ದಾಗ ಅದು ಪ್ರಿಯನ್ನು ಹುಟ್ಟಿಸ್ತದೆ ಭಗವಂತನ ಕೊಡ್ತಾ ಪ್ರೀತಿಯನ್ನು ಒಳಗಡೆಯನ್ನು ಹುಟ್ಟಿಸ್ತದೆ ರುಚಿ ಹುಟ್ಟುತ್ತದೆ ಯಾಕೆಂದ್ರೆ ಸಂಸ್ಕಾರ ಹಾಗೆ ಹು ಕೂತಿರುತ್ತೆ ಭಗವಂತ ಹು ಕೂತಿರ್ತದೆ ರೂಪದಲ್ಲಿ ನಾಮ ಬೇರೆಯಲ್ಲ ನಾನಿ ಬೇರೆ ಅಲ್ಲ ಹೆಸರು ಬೇರೆ ಅಲ್ಲ ಹೆಸರು ಇಟ್ಕೊಂಡಿರೋನ್ ಬೇರೆ ಅಲ್ಲ ಇಬ್ರು ಒಂದೇ ಹೀಗಾಗಿ ನಾಮ ನಾಮಜಪ ಅದರ ನಂತರ ಸ್ವಲ್ಪ ಹೊತ್ತು ನಾಮಜಪ ಆದಮೇಲೆ ಪ್ರಾರ್ಥನೆ ಇಲ್ಲೇ ಬರೋದು ಪ್ರಾರ್ಥನೆ ಅಳುತ್ತಾ ಅಳುತ್ತಾ ಪ್ರಾರ್ಥನೆ ಹತ್ತು ಬಿಡಿ ಪರವಾಗಿಲ್ಲ ಅಡಬೇಕು ಯಾವುದ್ಯಾದಕ್ಕೂ ಅಳೋದಲ್ಲ ಇದಕ್ಕೆ ಅಡಬೇಕು ಅಡಬೇಕು ಹೇ ಪರಮಾತ್ಮ ನಿಮಗೆ ನಿನ್ನ ಇದು ಕೊಡು ಭಕ್ತಿಯನ್ನು ಕೊಡು ಪ್ರೀತಿಯನ್ನು ಕೊಡು ಎಷ್ಟು ನೀವು ಚಿಂತನೆ ಮಾಡಿ ನಿಮಗೆ ಆ ಒಂದು ಮನಸ್ಸಲ್ಲಿ ಆ ಭಗವಂತನ ಕುರಿತಾದಂಥ ಪ್ರೀತಿ ಒಪ್ಪಲೇಬೇಕು ನೋಡಿ ನಿಜವಾಗಿಯೂ ಆ ಸಂಸಾರದಿಂದ ಮುಕ್ತರಾಗಬೇಕಾಗಿರೋರು ಯಾರು ನಾವು ಕಷ್ಟಗಳ ಪರಿಹಾರ ಆಗಬೇಕಾಗಿರೋದು ಯಾರಿಗೆ ನಮಗೆ ಆದರೂ ಕೂಡ ಆ ಭಗವಂತ ಪರಿಪೂರ್ಣ ಆ ಭಗವಂತ ಪರಿಪೂರ್ಣ ಯಾವುದೇ ಅವನ ಕರ್ಮಗಳನ್ನು ಮಾಡಿಲ್ಲ ಅವ್ನಿಗೆ ಯಾವುದೇ ಪಾಪವೂ ಇಲ್ಲ ಆದರೂ ಕೂಡ ನಮಗೋಸ್ಕರ ಅವನು ಎಷ್ಟು ಜನ್ಮಗಳನ್ನು ಎತ್ತಿ ಬರ್ತಾನೆ ಪದೇ ಪದೇ ಎತ್ತಬೇಕು ಎತ್ತ ಬರಬೇಕಾಗುತ್ತಲ್ಲ ರಾಮನಾಗಿ ಕೃಷ್ಣನಾಗಿ ಎಷ್ಟು ಕಷ್ಟ ಪಡ್ತಾನೆ ಬಂದ್ರು ಕಡೆ ಬಂದ್ರು ಅದು ಚೆನ್ನಾಗಿಲ್ಲ ಕಂಡ್ರು ಬಂದ್ರು ಇನ್ನೂ ಸಿಹಿ ಆದ್ದನ್ನ ಕೊಡ್ತೇನೆ ಇನ್ನೂ ಆನಂದಕರವಾದದನ್ನು ಕೊಡ್ತೇನೆ ಬಂದ್ರು ಅಂತ ಬೇರೆ ಬೇರೆ ಉದ್ದೇಶಗಳನ್ನು ಮಾಡಿದ್ದಾನೆ ಅವನ ಜೀವನವನ್ನೇ ನಿಮ್ ಮುಂದೆ ಇಟ್ಟಿದ್ದಾನೆ ಆದರೆ ನಮಗೆ ನಮಗೆ ಬುದ್ಧಿಯೇ ಬರದಿಲ್ವದ ಅವನತ್ರ ಹೋಗಬೇಕು ಅಂತ ನಮಗೋಸ್ಕರ ಅವನು ಎಷ್ಟು ಕಷ್ಟಪಡ್ತಾನೆ ಅಂತ ಅವನ ಭಾವನೆ ಆದಾಗ ಕಣ್ಣಲ್ಲಿ ನೀರು ಬರುತ್ತೆ ಗೊತ್ತಾ ಕಣ್ಣಲ್ಲಿ ನೀರು ಬರುತ್ತೆ ಇನ್ನೇನು ಅವನ ಬೇಡೋದೇ ಬೇಡ ಅಂತ ಅಂತ ಇನ್ನೇನು ಬೇಕಾಗಿದೆ ಸಂಸಾರದ ಏನು ಬೇಡೋದು ಬೇಡ ಅಂತ ಏ परमात्मा, ಹೇಗೆ ಅನ್ಬಿಡುತ್ತೆ ಅಂದರೆ ನೀನು ಚೆನ್ನಾಗಿರೋದು ನೀನು ಚೆನ್ನಾಗಿರೋ ನನ್ನಿಂದ ನೀನು ಕಷ್ಟಪಡೋದೇ ನಾನು ತ ಸಂಸಾರದಲ್ಲಿದ್ದರೆ ನನಗೋಸ್ಕರ ನೀನು ಮತ್ತೆ ಮತ್ತೆ ಜನ್ಮ ಎತ್ತಿ ಬರಬೇಕಾಗುತ್ತೆ ಈ ಮೂರ್ಖ ಇಲ್ಲೋಗ ಬಿದ್ಕೊಂಡಿದ್ದಾನೆ ಕೆಸರಿನಲ್ಲಿ ಇವನ್ನ ಎತ್ಬೇಕಲ್ಲಪ್ಪಾ ನನ್ನ ಮಗು ಅಂತ ನನ್ನ ಮಗು ಬಿದ್ಕೊಂಡಿದೆ ಕೆಸರಿನಿಂದ ಎತ್ತಬೇಕಲ್ಲ ಅವನು ಬಂದೇ ಬರ್ತು ನಾವು ಅವನು ಬರೆಸ್ತೀವಲ್ಲ ಎಷ್ಟು ದುಃಖ ಆಗ್ಬೇಡ ಅವನಿಗೆ ಎಷ್ಟು ಕಷ್ಟ ಆಗ್ಬೇಡ ಆ ಶ್ರೀರಾಮಕೃಷ್ಣ ಜೀವನ ನೋಡಿದ್ರೆ ಗೊತ್ತಾಗುತ್ತೆ ಎಂತಹ ಯಾತನೆಯ ಎಂತಹ ಯಾತನೆ ಇದು ಕ್ಯಾನ್ಸರ್ ಆ ಕೊನೆಯವರೆಗೂ ಆ ಒಂದು ಶಕ್ತಿ ಕೊನೆಯವರೆಗೂ ಕೂಡ ಪ್ರತಿಯೊಬ್ಬರು ಯಾರೇ ಬರಲಿ ಯಾರೇ ಬರಲಿ ಅವರಿಗೆ ಗುಪ್ತವಾಗಿ ಆ ಧರ್ಮವನ್ನು ಕೊಡ್ತಾ ಇತ್ತಲ್ಲ ಅವರು ಮರಣಶೈಯಲ್ಲಿ ಇದ್ದಾಗಲ್ಲ ಮರಣಶೈಯಲ್ಲಿ ಮಾ ಮಾತಾಡಲಿಕ್ಕೂ ಶಕ್ತಿ ಇಲ್ಲ ಅವಳು ಅಂತ ಸಮಯಲ್ಲೂ ಕೂಡ ಇಲ್ಲಿ ನಿರ್ಮನ ಹಿಂಗ್ ನಿಂತ್ಕೊಂಡಿದ್ದಾನೆ ಕಾವಲುಗಾರ್ನಾಗಿ ಅವ್ರನ್ನೂ ಒಳಗಡೆ ಬಿಡಬಾರ್ದು ಒಬ್ಬರು ಪಾತ್ರವು ಕೂಡ ಅವ್ರಿಗೆ ಇದಾಗಿ ಸಾಕಬಾರ್ದು ಅಂತ ಅಂಥದಲ್ಲೂ ಕೂಡ ಅವಳು ಬಂದು ಯಾರೋ ನಟಿ ವಿನೋದಿನಿ ಇನ್ನೊಂದ್ಸಲಿ ಬಂದು ಇಲ್ಲಿ ಬಹುಶಃ ಕೆಳಗಡೆ ಯಾರೋ ಒಬ್ರು ಸ್ವಾಮೀಜಿನೇ ಇರ್ಬೇಕು ಅವ್ರು ಹೇಳ್ಕೊಡ್ತಾರೆ ನೋರು ಅವರೊಬ್ಬ ಕಾಯ್ತಾ ಇದ್ದಾನೆ ಅವನು ಬಿಡೋದಿಲ್ಲ ನಿನ್ನ ಈಗ ನೀನು ಹೋದ್ರೆ ಬಿಡೋದಿಲ್ಲ ನೀನು ಅವನು ಹೋದ್ಮೇಲೆ ತರಕಂತ ಹೋಗ್ಬಿಡುವಂತ ಅವನು ಯಾವಾಗ ಶಿಫ್ಟಿನ ಮೇಲೆ ನಿರಂಜನ ಆ ಕಡೆ ಹೋಗ್ತಾನೋ ಈಕೆ ಒಂದು ಪುರುಷ ವೇಷ ಬಂದಿರ್ತಾಳು ತಕ್ಷಣ ಹೋಗ್ತಾಳು ಶ್ರೀರಾಮಕೃಷ್ಣ ಗೊತ್ತಾಗ್ಬಿಡುತ್ತೆ ಸಕ್ಕಂತ ಬಾ ಬಾ ಬಾ ಬಾ ಬಾ ಏನು ಕರುಣೆಯನ್ನು ಏನು ಪ್ರೀತಿ ಜೀವದ ಮೇಲೆ ಏನು ಪ್ರೀತಿ ಅದು ಉದ್ಧಾರ ಹಾಕ್ಬಿಡಿ ಉದ್ಧಾರ ಹಾಕ್ಬಿಡ್ಲಿ ನನ್ನ ಕೊನೆಯ ಒಂದು ಉಸಿರು ಪ್ರಾಣ ಯುಲ್ದ ಉದ್ಧಾರ ಹಾಕ್ಬಿಡ್ತು ಹೋಗ್ಬಿಡ್ಲಿ ಅಂತ ಅಂತ ಏನು ಕಳ್ಕಳಿ ಅದಕ್ಕೋಸ್ಕರ ಅವ್ರ ಕೊನೆಯಲ್ಲಿ ಹೇಳಿದ್ದು ಆ ಮಾತು ಅದು ಬೇರೆ ಇದ್ರಿಗೆ ಬರೋದಿಲ್ಲ ದೇಲಿ ಗಾಡ್ ಬರ್ತದೆ ಈ ಜೀವನ ಉದ್ಧಾರಕ್ಕೋಸ್ಕರ ನಾನು ಎಷ್ಟು ಸಾರಿ ಬೇಕಾದ್ರೂ ಇಪ್ಪತ್ತು ಸಾರಿ ಬೇಕಾದ್ರೂ ನನ್ನ ಜೀವನ ನಾನು ಜನ್ಮವನ್ನು ಪಡಿತೇನೆ ಅಂತ ಒಂದು ಸಾರಿ ಜನ್ಮ ಪಡೆಯುವುದೇ ನರಕ ಇನ್ಸಿಡೆಂಟ್ ಇಪ್ಪತ್ತು ಸಾವಿರ ಜನ್ಮ ಬೇಕು ಅಂತಹ ಶುದ್ಧವಾದಂತಹ ಶರೀರ ಅದು ಯಾವುದೇ ಕರ್ಮರಿಂದ ಬಂದದ್ದಲ್ಲ ಆ ಶರೀರ ಅದು ಉತ್ಪತ್ತಿಯಾದದ್ದಲ್ಲ ಅದು ಕರ್ಮಜ ಅಲ್ಲ ಸ್ವಮಾಯಯ ತನ್ನ ಮಾಯನ್ನು ಅದು ಹಾಕ್ಕೊಂಡು ಬಂದಿದೆ ಇಲ್ಲೇ ಮಾಯಿ ಹೋದರೆ ಅದು ಅಲ್ಲೇ ಇರುತ್ತೆ ಅದು ಬರಕ್ಕಾಗುವುದಿಲ್ಲ ಈ ಜಗತ್ತನ್ನು ಬರಲಿಕ್ಕಾಗುದಿಲ್ಲ ಹಾಗೆ ನಿಜವಾಗಿಯೂ ಕೂಡ ಆ ಕಣ್ಣಲ್ಲಿ ನೀರು ಬರಬೇಕು ನನಗೋಸ್ಕರ ಪರಮಾತ್ಮ ಎಷ್ಟು ಕಷ್ಟಪಡ್ತಾ ಇದ್ದಾನಲ್ಲ ನನಗೋಸ್ಕರ ನಾನು ಉದ್ಧಾರವಾಗಲಿ ಅಂತ ಅದು ಪ್ರಾರ್ಥನೆ ಅದು ಪ್ರಾರ್ಥನೆ ಅತ್ಯಂತ ಶುದ್ಧವಾದ ಪ್ರಾರ್ಥನೆ ಅದು ನೀವು ಅದು ಬೇಕು ಇದು ಬೇಕು ಅಂತ ಕೇಳೋದು ಅದೊಂದು ಪ್ರಾರ್ಥನೆ ಅದು ಒಳ್ಳೆಯದೇ ನಾನು ಹೇಳ್ತೀನಿ ಅದು ಒಳ್ಳೆಯದೇ ಯಾಕೆಂದರೆ ಕೊನೆಯ ಪಕ್ಷ ನೀವು ಅವನ್ನೇ ಕೇಳ್ತಿರಲ್ಲ ಪಕ್ಕದ ಮನೆ ಅವ್ನು ಯಾವನ್ನ ಅಥವಾ ಇನ್ಯಾವನೋ ಕೇಳುದಿಲ್ಲ ಇನ್ಯಾವನೋ ಆ ಪೊಲಿಟೀಷಿಯನ್ನೋ ಇನ್ಯಾವನೋ ದರಿದ್ರ ಅವನು ಕೇಳುದಿಲ್ವದ ಆ ಪರಮಾತ್ಮನೇ ಕೇಳ್ತಿರಲ್ಲ ಆ ಕೇಳುವುದ್ರ ಮೂಲಕ ಅಯ್ಯೋ ಬಂದ್ಯಾ ಬಾ ಬಾ ಬಾ ಬಾ ಅಂತ ಕೊಡ್ತಾನೆ ಅದರ ಜೊತೆ ಪ್ರೀತಿನೂ ಕೊಡ್ತಾನೆ ಅದಕ್ಕೆ ಅವನ್ನೇ ಕೇಳಬೇಕು ಅದಕ್ಕೋಸ್ಕರ ಅವನಲ್ಲಿ ಹೇಳಿಬಿಟ್ಟಿದಾನೆ ಏನದು ಚತುರ್ವಿಧ ಭಯಂತೇ ಮಾ ಸುಕೃತಿನೋ ಅರ್ಜುನ ಸುಕೃತಿಗಳಂತೆ ಅವರು ಒಳ್ಳೆಯವರಂತೆ ಒಳ್ಳೆ ಕೆಲಸ ಮಾಡಿದವರಂತೆ ಈ ನಾಲ್ಕು ಜನ ಬಿಡು ಯಾರು ಆರ್ತೋ ಕಷ್ಟ ಬಂದಾಗ ಅಯ್ಯೋ ಪರಮಾತ್ಮ ನೀನೇ ಕಾಪಾಡು ಅಂತ ಹೋಗಿ ಅವನ ಪಾದ ಬೀಳ್ತಾನಲ್ಲ ಅವನು ಆರ್ತು ಅರ್ಥ ಆರ್ತಿ ಪರಮಾತ್ಮ ನನ್ನ ಈಗ ಫ್ಯಾಮಿಲಿಯಲ್ಲಿ ತುಂಬ ಸಮಸ್ಯೆ ಆಗಿದೆ ಹಣದ ಸಮಸ್ಯೆ ನನ್ನ ಕುಟುಂಬ ನಿರ್ವಹಣೆ ಆಗಬೇಕು ಹಣ ಇಲ್ಲ ಹೇಗಾದರೂ ಮಾಡಿ ಒಂದು ಕಿಂಚಿತ್ತು ಹಣವನ್ನು ನನಗೆ ದೊರಕಿಸ್ಕೊಡು ಅರ್ಥ ಆರ್ಥಿ ಸಂಪತ್ತಿಗೋಸ್ಕರ ಕೇಳತಕ್ಕಂಥವ್ರು ಜಿಜ್ಞಾಸು ಅವನಿಗೆ ಇದೆರಡೂ ಬೇಕಾಗಿಲ್ಲ ಎರಡೂ ಬೇಕಾಗಿಲ್ಲ ಅವನು ಹೀಗೆ ಈ ಪರಮಾತ್ಮನವನು ಯಾರು ಇವನು ನನಗೂ ಅವನಿಗೆ ಏನು ಸಂಬಂಧ ಈ ಜಗತ್ತಿಗೂ ನನಗೂ ಏನು ಸಂಬಂಧ ಜಗತ್ತಿಗೂ ಪರಮಾತ್ಮನಿಗೂ ಏನು ಸಂಬಂಧ ಅನ್ನುವಂಥ ಅವನ ಪ್ರಶ್ನೆಗಳು ಅವನನ್ನು ಹೇಳ್ತಾ ಇರುತ್ತೆ ಈ ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾ ಅವನು ಜಿಜ್ಞಾಸು ಅಂದ್ರೆ ತಿಳಿದು ತಿಳಿದುಕೊಳ್ಳಲು ಇಚ್ಛೆ ಇರತಕ್ಕಂಥವನು ಜಿಜ್ಞಾಸು ಕೊನೆಯಲ್ಲಿ ಜ್ಞಾನಿ ಅವನಿಗೆ ರಿಲೇಶನ್ ಪಕ್ಕ ಆಗ್ಬಿಟ್ಟಿರುತ್ತೆ ರಿಲೇಷನ್ನು ಪಕ್ಕ ಆಗ್ಬಿಟ್ಟಿರುತ್ತೆ ನನಗೂ ಇವನಿಗೂ ಏನ್ ಸಂಬಂಧ ಗೊತ್ತಾಗ್ಬಿಟ್ಟಿರುತ್ತೆ ಅವನಿಗೆ ಇನ್ನೇನು ಡೌಟೇ ಇಲ್ಲ ಹೀಗಾಗಿ ಅವನಿಗೆ ಬೇರೆ ಏನು ಬೇಕಾಗಿದೆ ಕ್ವಶನ್ ಕ್ವಶನ್ ಆನ್ಸರು ಬೇಕಾಗಿಲ್ಲ ಹಣವೂ ಬೇಕಾಗಿಲ್ಲ ಅಯ್ಯೋ ಅದ್ರ ಬಾಡೇ ಹೇಗ ನಡ್ಕೊಂಡು ಹೋಗೋದು ಕಷ್ಟ ಬಂದ್ರೆ ಇಲ್ಲಿ ಬಿಡು ಇನ್ನೂ ಚೆನ್ನಾಗೇ ಇರುತ್ತೆ ಕುಂತಿ ಹೇಳ್ದಂಗೆ ಮತ್ತೆ ಮತ್ತೆ ಹೇ ಕೃಷ್ಣ ನನಗೆ ಕಷ್ಟಗಳು ಬರ್ತಾ ಇಲ್ಲ ಯಾಕಂದ್ರೆ ಕಷ್ಟಗಳ ಮೂಲಕ ನಿನ್ನೆ ನಾನು ನೆನಪಿನಲ್ಲ ಹೇ ಕೃಷ್ಣ ಹೇ ಕೃಷ್ಣ ಅಂತ ಪದೇ ಪದೇ ಹೇಳ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಕಷ್ಟ ಬರಬೇಕು ನನಗೆ ಅಂತ ಅವನು ಹೇಳ್ತಾನೆ ಯಾರೋ ಅವನ ಜ್ಞಾನಿ ಜ್ಞಾನೀತು ಆತ್ಮ ಇಂಬ ನಿ ಮತ ನನ್ನ ಆತ್ಮ ಅಂದ್ಬಿಟ್ಟು ಹೋಗ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಇನ್ಯಾರು ಕೊಡೋ ಸಾಧ್ಯ ಇದೆ ಇನ್ನು ಪದ್ಮಭೂಷಣವೋ ಪದ್ಮವಿಭೂಷಣೋ ಜಗಳ ಮಾಡಿಕೊಂಡು ನೋಬೆಲ್ಲೋ ಇದೆಲ್ಲ ಬೇಕೇ ಆಗಿಲ್ಲ ಅವನು ಭಗವಂತನೇ ಹೇಳ್ಬಿಟ್ಟು ನಾನು ನೀನು ಜ್ಞಾನಿ ಆದರೆ ನನ್ನ ಆತ್ಮ ಕಣಯ ತುಂಬ ಇಷ್ಟ ಆ ರಿಲೇಶನ್ ಬೆಳೆಸ್ಕೊಂಡ್ಬಿಟ್ರೆ ತುಂಬ ಇಷ್ಟ ನೀನೊಬ್ಬನೇ ಬೇಕು ನೀನೇನಂತಂದೆ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವೀಣ್ ತ್ವಮೇವ ಸಂಪತ್ತೇ ನೀನು ನನಗೆ ಬೇರೆ ಏನು ಬೇಕಾಗಿಲ್ಲ ಬೇರೆ ಸಂಪತ್ತಿಲ್ಲ ದ್ರ ಸಂಪತ್ತು ಬೇರೆ ಸಂಪತ್ತು ಬೇಕಾಗಿಲ್ಲ ಹಣ ನೀನೇ ಸಂಪತ್ತು ಯಾಕಂದ್ರೆ ನೀನು ಲಕ್ಷ್ಮೀಪತಿ ಶ್ರೀಪತಿ ಇನ್ನು ಬೇರೆ ಯಾರನ್ನು ಕೇಳೋದು ನಾನು ನಿನ್ನನ್ನು ಕೇಳೋದು ನಾನು ಬೇರೆ ಯಾರನ್ನು ಕೇಳಬೇಕು ಹೇ ದೇವ ತ್ವಮೇವ ಸರ್ವಂ ಮಮ್ಮ ದೇವದೇವ ನೀನೇ ನನ್ನ ಎಲ್ಲ ನೀನೇ ನನ್ನ ಎಲ್ಲ ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ಬೇಕು ಆಗ ಪ್ರಾರ್ಥನೆಯನ್ನು ಯಾವಾಗ ಅಳ್ತೀವಿಯೋ ಶ್ರೀರಾಮಕೃಷ್ಣ ಹೇಳ್ತಾರೆ ಅಳ್ತಾ ಅಳುತ್ತಾ ಪ್ರಾರ್ಥನೆ ಮಾಡಿದ ಹಾಗೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕಲ್ಮಶ ಏನೇ ಹೊಳೆ ತೋಡ್ಕೊಂಡು ಹೋಗುದು ಆ ಪ್ರಾರ್ಥನೆಯ ಕಣ್ಣೀರಿದೆಯಲ್ಲ ಗಂಗೆಯದು ಗಂಗೆ ಅದು ಗಂಗೆಯದು ಬೇರೆ ಎಲ್ಲೋ ಹೋಗಬೇಕಾಗಿಲ್ಲ ಗಂಗೆಗೆ ಇಲ್ಲೇ ಇದ್ದಾಳೆ ಗಂಗೆ ಆ ಒಂದು ಭಾವದಿಂದ ಬರ್ತಾಳೆ ಭಾವದಿಂದ ಹೇ ಪರಮಾತ್ಮ ನೀನೇ ಬೇಕು ನನಗೆ ನನಗಿನ್ನೇನು ಬೇಕಾಗಿಲ್ಲ ಅದೆಲ್ಲ ಇರುತ್ತೆ ಅದ್ರ ಪಾಡಿ ಇರುತ್ತೆ ಅದ್ರ ಪಾಡಿ ಇರುತ್ತೆ ನನ್ನ ಕರ್ಮದಿಂದ ಬಂದಿದ್ದು ಈ ಸಂಸಾರ ಅದ್ರ ಪಾಡಿ ಅದು ನಡ್ಕೊಂಡು ಹೋಗುತ್ತೆ ನೀನಿದ್ದ್ಯಾ ನನಗೇನು ಚಿಂತೆ ನನಗೆ ನೀನ್ಬೇಕು ಹೇಗಾದರೂ ಮಾಡಿ ನನಗೆ ಈ ಜನ್ಮದಿಂದ ಮುಕ್ತಿ ಕೊಡು ನನ್ನ ಕೆಲಸಗಳನ್ನು ಕಡಿಮೆ ಮಾಡ್ತಾಬಾ ನಿನ್ನ ಮೇಲೆ ಪ್ರೀತಿಯನ್ನು ಹೆಚ್ಚು ಮಾಡ್ತಾ ಬಾ ಹೀಗೆ ಪ್ರಾರ್ಥನೆ ಮಾಡ್ತಾ ಬರ್ತಾ ಅವ್ನು ಕೇಳ್ತಾ ಒಂದು ಇರುವೆಯ ಕಾರಿನ ಸಕ್ಕಳವನ್ನು ಕೂಡ ಕೇಳ್ತಾನೆ ನೀನು ಶ್ರೀರಾಮಕೃಷ್ಣ ಇರುವೆ ಕಾಲಿನ ಕಪ್ಪಡ ನಾವ್ ಕೇಳ್ತಾ ಇರುವೆ ಅಂತರ್ಯಾಮಿತಾನೇ ಎಲ್ಲದ್ರೂ ಅಂತರ್ಯಾಮಿ ಒಳಗಡೆ ಇಟ್ಕೊಂಡೇ ಪ್ರತಿಯೊಂದ್ರಲ್ಲೂ ಅವನಿರ್ತಾನ ಅವನಿಗೆ ಗೊತ್ತಿಲ್ದೇ ಇರೋದು ಇಲ್ಲಿ ಕೇಳ್ಕೊಡ್ತಾನ ಆಹಾ ಇವನು ಅವನ ಕಡಿತಾ ಇದರ್ತಾನ ಆ ಗಂಗೆಯಾಗಿ ಬರ್ತಾನ ಮೊದ್ಲು ತೊಳಿತಾನ ಅವನ್ ಸೀಟ್ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅವನ್ ಕೂತ್ಕೋಬೇಕಾದ್ರೆ ಅವನ ಹಾಸನ ಪ್ರಿಪೇರ್ ಮಾಡ್ಬೇಕಲ್ಲ ಅದಕ್ಕೆಲ್ಲ ಅವನೇ ವ್ಯವಸ್ಥೆ ಮಾಡ್ತಾನೆ ಅಲ್ಲಿಗೆ ನಿಮ್ಮ ಏಕಾಂತದಲ್ಲಿ ಅವನು ಕುಳಿತುಕೊಳ್ಳುವಂತಹ ಆಸನದ ವ್ಯವಸ್ಥೆ ಆಗುತ್ತದೆ ಆಸನದ ವ್ಯವಸ್ಥೆ ಆಗುತ್ತೆ ರತ್ನ ಖಚಿತ ಸಿಂಹಾಸನ ಅದರ ವ್ಯವಸ್ಥೆ ಆಗುತ್ತೆ ಹೃದಯದ ಇದು ಅದರಿಂದ ನಾವು ಮಾಡತಕ್ಕಂತಹ ಇದು ಪ್ರಾರ್ಥನೆ ಆದ ನಂತರ ಈ ಲೀಲಾಚಿಂತನವನ್ನು ಮಾಡ್ತೇವಲ್ಲ ಲೀಲಾ ಚಿಂತನ ಅದನ್ನು ಮಾಡಬೇಕು ಯಾಕೆಂದ್ರೆ ಮನಸ್ಸಿಗೆ ಏನೋ ಒಂದು ಸ್ಥೂಲು ಮಾಧ್ಯಮವನ್ನು ಬೇಕು ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಧ್ಯಾನದಲ್ಲಿ ಒಂದೇ ಸಮಯ ಚಿಂತನೆ ನಡೀತಾ ಹೋಗ್ಬೇಕು ಯಾವುದೋ ಒಂದು ಮೂರ್ತಿಯನ್ನು ಇಟ್ಕೊಂಡು ಚಿನ್ಮಯವಾದಂತಹ ಆ ಮೂರ್ತಿಯಲ್ಲಿ ಅದು ಧ್ಯಾನ ನಡೀತಾ ಹೋಗ್ಬೇಕು ಅದು ತುಂಬಾ ಕಷ್ಟ ಧ್ಯಾನ ಅಂತಕ್ಕಂಥದ್ದು ಆರಂಭದ ಮನಸ್ಸಿಗೆ ಅದು ಅಸಾಧ್ಯವೇ ಅಂತ ಹೇಳ್ಬೋದು ಆದ್ರಿಂದ ಅದಕ್ಕೆ ನಾಮ ಜಪ ಪ್ರಾರ್ಥನೆ ಹಾಗೂ ಆ ಭಗವಂತನ ಲೀಲಾ ಚಿಂತನೆ ಲೀಲಾ ಚಿಂತನೆ ಈಗ ನೀವು ಸತ್ಸಂಗದಲ್ಲಿ ಏನೇನು ಆ ಭಗವಂತನ ಕುರಿತ ಅಂತ ಲೀಲೆಯನ್ನು ನೋಡಿರ್ತೀರೋ ಭಾಗವಂತದಲ್ಲಿ ರಾಮಾಯಣದಲ್ಲಿ ಇನ್ನಿತರ ಪುರಾಣಗಳಲ್ಲಿ ಶ್ರೀರಾಮಕೃಷ್ಣರ ಈ ವಚನ ವೇದದಲ್ಲಿ ಅದನ್ನೆಲ್ಲ ನೀವು ಇಟ್ಕೊಂಡಿರ್ತಿರಲ್ಲ ಅದು ಯಾವಾಗ ನಿಮಗೆ ಯೂಸಿಗೆ ಬರುತ್ತೋ ಉಪಯೋಗಕ್ಕೆ ಬರುತ್ತೆ ಅಂದರೆ ಈ ಟೈಮಲ್ಲಿ ಸಂಸಾರದಿದ್ದಾಗಿಲ್ಲ ಅದು ಹರ್ಕೊಂಡು ಹೊರಟ ಬರ್ತದೆ ಸಂಸಾರದ ಈ ಟೈಮಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಕೂತ್ಕೊಂಡು ತದೇಕ ಚಿತ್ರದಿಂದ ಆ ಭಗವಂತನ ಒಂದು ಲೀಲೆಯ ಒಂದೊಂದು ಆ ಘಟನೆ ಅದನ್ನು ಕುರಿತು ನಮ್ಮ ಮನಸ್ಪಟನ ಮೇಲೆ ಹೋಗ್ತಾ ಇರೋದು ಈಗ ಆ ಪುಟ್ಟ ಬಾಲಕೃಷ್ಣ ಅವನ ಚೇಷ್ಟೆ ಮಾಡ್ತಾ ಬರ್ತಾ ಇದ್ದಾನೆ ಅವನಮ್ಮ ಯಶೋದೆ ಅವನ ಗದರಿಸ್ತಾ ಇದ್ದಾಳೆ ಅವನ ಹೊಟ್ಟೆಯನ್ನು ಕಟ್ಟ ಹಾಕಲಿಕ್ಕೆ ನೋಡ್ತಾ ಇದ್ದಾಳೆ ಆಗ್ತಾ ಇಲ್ಲ ಕೊನೆಗೂ ಅವನ ಅವನದೇ ಒಂದು ಕೃಪೆಯಿಂದ ಅವಳು ಅವನ ಹೊಟ್ಟೆಯನ್ನು ಆ ದಾಮೋದರ ಹಾ ಯಾರ ಹೊಟ್ಟೆಯಲ್ಲಿ ದಾಮ ಅಂದರೆ ಹಗ್ಗ ಇದೆಯೋ ಅವನು ಕಟ್ಟು ಹಾಕ್ತಾಳೆ ಅವನ ಕೃಪೆಯಿಂದಲೇ ಎಷ್ಟು ಮಾಡಿದ್ರೂ ಹಗ್ಗ ಚಿಕ್ಕದಾಗ್ತಾ ಇದೆ ಎಷ್ಟು ದೊಡ್ಡದು ಕಟ್ತಾ ಇದೇ ಇನ್ನೂ ಅವನು ಆ ಹಗ್ಗ ಚಿಕ್ಕದಾಗ್ತಾ ಇದೆ ಕೊನೆಗಳು ಗೊತ್ತಾಯ್ತೀವಿ ಕೆಲಸ ಅಂತ ಹೇ ಕಟ್ಟಿಸ್ಕೊಡೋ ಹಾಗೆ ಹೇಳ್ದು ಆಯ್ತಮ್ಮ ಕಟ್ಟಿದ್ಲು ಇನ್ನೊಂದು ಕೊನೆಯನ್ನ ಒಳ್ಳಿಕ್ ಕಟ್ಟಿದ್ದು ತಾನಾ ತಾನೇ ಅವಳು ಓದ್ಬೋ ತಿರ್ಗ ತನ್ನ ಮನೆ ಕೆಲಸವನ್ನು ಮಾಡಲಿಕ್ಕೆ ಇದು ಈ ಪೋರ ಸುಮ್ಮನೆ ಇರಲ್ಲ ಇನ್ನು ಇವನಿಗೆ ಇನ್ಯಾರೋ ಮೇಲೆ ಕೃಪೆ ಮಾಡ್ಬೇಕು ಅಂತ ಆಸೆ ಏನ್ ಮಾಡ್ದ ನಿಧಾನಕ್ಕೆ ಅಂಬೆಗಾಲಿಟ್ಕೊಂಡು ಒಂದಾನೊಂದು ಒಂದಾನೊಂದು ಅಂಬೆಗಾಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ ಆ ಮುದ್ದು ಮುದ್ದು ಅಂಬೆಗಾದು ಆ ಮುಗುಳ್ ನಗೆ ಆ ಮುಗುಳ್ ನಗೆ ಹಿಂದೆ ಅಲ್ಲಿರ್ತಕ್ಕಂತಹ ಎಲ್ಲ ಯಾ ಋತುಗಳು ಕೂಡ ವಸಂತ ಋತುವಿನಂತಲೇ ಕಾಣ್ತಾ ಇದೆ ವರ್ಷಾ ಋತು ಶರದ್ ಋತು ಋತುಗಳ ಭೇದವೇ ಇಲ್ಲ ಅಲ್ಲಿ ಆ ಭೇದಗಳೆಲ್ಲ ಈ ಪರಮಾತ್ಮನ ಆ ಒಂದು ಆ ಸಂತೋಷ ಮತ್ತು ಆ ಒಂದು ವೈಭವದಿಂದ ಎಲ್ಲ ವಸಂತ ಋತು ಋತುಗಳ ರಾಜ ವಸಂತ ಅವನ ರೀತಿಯಲ್ಲೇ ಕಾಣ್ತಾ ಇದ್ದ ಆ ವರ್ಡನ್ನ ಎತ್ಕೊಂಡು ಹೋದ ಅವನು ಗುಡುಗುಡು ಗುಡುಗುಡು ಗುಡುಗುಡು ಅಂತ ಹೋಗ್ತಾ ಇದ್ದಾನೆ ಹೋಗಿ ಅಲ್ಲೊಂದು ಯಮಳಾರ್ಜುನ ಇದೆ ಯಾವುದೋ ಒಂದು ಅರ್ಜುನ ವೃಕ್ಷ ಅಂತ ಹೇಳ್ತಾರೆ ಆ ಅರ್ಜುನ ವೃಕ್ಷ ನೋಡ್ತಾನೆ ಅಲ್ಲಿಂದಲೇ ನಗ್ತಾನೆ ಮುಗುಳ್ ನಗ್ತಾನೆ ಅವ್ನು ಗೊತ್ತಾಗುತ್ತೆ ಏನೋ ಒಂದು ಸರಿ ಅಲ್ಲಿರ್ತಕ್ಕಂತಹ ಕೌಲು ಹೊಡೆದಿರುವಂತಹ ಏನಿರುತ್ತೋ ಅವಳಿಗೆ ಅವಳಿಗೆ ಮರದ ಆದ್ರೆ ಮದ್ದಿಲ್ಲ ತೂರ್ಕೊಂಡು ಹೋದ ತೂರ್ಕೊಂಡು ಹೋಗಿ ಈಗ ಹೀಗೆ ಹೀಗೆ ಎಳಿತಾ ಇದ್ದಾನೆ ತನ್ನ ಪುಟ್ಟ ಪುಟ್ಟ ಇದರಿಂದ ಆಗ್ತಾ ಇಲ್ಲ ಅಳುವಂಗೆ ನಟಿಸ್ತಾ ಇದ್ದಾನೆ ಉಹ್ ಉಹ್ ಅಂತ ಕೊನೆ ಒಮ್ಮೆ ಜೋರ್ ಮಾಡಿ ಹೀಗೆ ಹೇಳ್ದ ಇಡೀ ಮರ ಬಿತ್ತು ಅದರಿಂದ ಅದ್ಭುತರಾದಂತಹ ಇಬ್ಬರು ಪುರುಷರು ಎದ್ರು ಇದು ಅಲ್ಲಿ ಭಾವನೆ ಆಗ್ಬೇಕು ಇದಕ್ಕೆ ಲೀಲಾ ಚಿಂತನ ಅಂತ ಹೇಳ್ತಾರೆ ಲೀಲಾ ಚಿಂತನ ಯಾವುದೋ ಒಂದು ಇನ್ಸಿಡೆಂಟ್ ತಗೋಬೇಕು ಏನಿದು ಮಧುವನ್ನು ಮೆದ್ದಂತೆ ಮಧು ಕಹಿಯೇ ಇದರ ಮುಂದೆ ಜೇನು ತುಪ್ಪವೂ ಕೂಡ ಈ ಲೀಲಾ ಚಿಂತನದ ಮುಂದೆ ಕಹಿ ಆ ಭಗವಂತನ ಪ್ರತಿಯೊಂದು ಕೂಡ ಲೀಲೆ ಅಷ್ಟು ಸಿಹಿ ಅಷ್ಟು ಅಹ್ ಆ ಇದ್ದ ಹಾಗೆ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಹ್ಮ್ ಏನ್ ಹೇಳ್ತಾರಂಗೆ ಕಲ್ ಸಕ್ಕರೆ ಕಲಾ ಆ ಸಕ್ಕರೆ ಹಚ್ಚು ನೀನು ಆ ಸಕ್ಕರೆ ಹಚ್ಚನ್ನ ಈ ತರ ಕಡದ್ರೂ ಹೀಗ ಕಡಿದ್ರು ಸಿಹಿ ಹಾಗ್ಯಾ ಕಡದ್ರೂ ಸಿಹಿ ಹೀಗಿ ಕಡದ್ರೂ ಸಿಹಿ ಯಾವ್ಯಾವ ಕಡೆ ಕಡಿದ್ರೂ ಸಿಹಿ ಹಾಗೆ ಭಗವಂತನ ಯಾವ ಲೀಲೆಯನ್ನು ಚಿಂತನೆ ಮಾಡಿದ್ರು ಕೂಡ ಅಷ್ಟು ಸಿಹಿ ಅಷ್ಟು ಮುದ್ದು ಅಷ್ಟು ಆನಂದ ಒಳಗಡೆಯಿಂದ ಉಕ್ಕುತ್ತೆ ಉಕ್ಕುತ್ತೆ ಮತ್ತೆ ಮತ್ತೆ ನಮಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತದೆ ಇದು ಟೆಕ್ನಿಕ್ ಈಗ ನಾವು ಯಾರ ಮೇಲೆ ಅದು ಪ್ರೀತಿ ಜಾಸ್ತಿ ಮಾಡಬೇಕಾದ್ರೆ ಅವ್ರನ್ನೇ ಕುರಿತು ನಾವು ಚಿಂತಿಸುವುದಿಲ್ವಾ ಅವ್ರನ್ನೇ ಕುರಿತು ಚಿಂತಿಸಿದಾಗ ಅದು ತಂಗಿಂತಾನೇ ಅದು ಪ್ರೀತಿ ಜಾಸ್ತಿ ಆಗುತ್ತೆ ಮೊಟ್ಟ ಮೊದಲೇನಾಗಿ ನೋಡಿದಾಗ ಪರಿಚಯ ಆ ಪರಿಚಯ ಪ್ರೀತಿಗೆ ಹೇಗೆ ಪರಿಣಾಮವಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ಭಾವಿಸಿದಾಗ ಮತ್ತೆ ಮತ್ತೆ ಭಾವಿಸಿದಾಗ ಅದು ಪ್ರೀತಿಗೆ ಕನ್ವರ್ಟ್ ಆಗುತ್ತೆ ಅದು ನಂತರ ಮುಂದೆ ಇದು ಬರುತ್ತೆ ಅನುರಾಗ ಅನ್ನೋದು ಒಂದು ಶಬ್ದ ಬರುತ್ತೆ ಅನುರಾಗ ಅಂದ್ರೆ ಕೇವಲ ಪ್ರೀತಿ ಅದು ಹೇಳ್ತೇನೆ ತುಂಬಾ ಜೋರಾಗಿದೆ ಅದನ್ನು ಅನುರಾಗ ಮಹತ್ತರವಾದಂತ ಪ್ರೀತಿ ಅದು ಮಹಾಭಾವದ ಹಿಂದಿನ ಸ್ಟೆಪ್ ಮಹಾಭಾವ ಅಂತಿಂತವರಿಗೆ ಸಿಗುವುದಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ ಮಹಾಪುರುಷರಿಗೆ ಮಾತ್ರ ಮಹಾಭಾವ ಸಿಗುತ್ತೆ ಯಾಕಂದ್ರೆ ಅದು ಬಂದ್ರೆ ಹೇಗಿರುತ್ತೆ ಅಂದ್ರೆ ತಡ್ಕೊಳ್ಕಾಗಲಿಲ್ಲ ಆ ಆನಂದ ಆ ಆನಂದದ ಉದ್ವೇಗವನ್ನು ಆ ಪ್ರೀತಿಯ ಉದ್ವೇಗವನ್ನು ಸಾಮಾನ್ಯವಾದ ಶರೀರ ಪಡೆದು ಚೂರ್ ಚೂರಾಗ ತಡ್ಕೊಳ್ಳೋಕಾಗಲಿಲ್ಲ ಕೇವಲ ಚೈತನ್ಯ ಮತ್ತಿತರ ಮಹಾಭಕ್ತರು ಅತ್ಯಂತ ಪರಿಶುದ್ಧವಾದಂತಹ ಭಾಗವತೀತನು ಯಾರಿಗಿದೆಯೋ ಅಂಥವರು ಮಾತ್ರ ಆ ಪ್ರೇಮವನ್ನು ತನ್ನಲ್ಲಿ ನೆಲೆಸಲಿಕ್ಕೆ ಶಕ್ತ ಬೇರೆ ಯಾರಿಗೂ ಸಾಧ್ಯವಿಲ್ಲ ಆದ್ರಿಂದ ಅವರಿಗೆ ಭಗವಂತ ನೋಡಿಕೊಂಡೇ ಕೊಡ್ತಾನೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡ್ತಾರೆ ಅದೆಲ್ಲ ಕೊಡೋದಿಲ್ಲ ಇಲ್ಲೇ ಹೋದರೆ ಈ ಮಗು ಒಡೆದ ಚೂರಾಗ್ಬಿಟ್ರೆ ಆದ್ರಿಂದ ಅದರ ಯೋಗ್ಯತೆ ಎಷ್ಟಿದೆಯೋ ಅದರ ಪಾತ್ರದ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಕೊಡ್ತಾನೆ ಶುದ್ಧಿ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹೆಚ್ಚು ಹೆಚ್ಚು ಅಪ್ರೀತಿಯನ್ನು ಅವನು ಕೊಡ್ತಾ ಹೋಗ್ತಾನೆ ಈ ಏಕಾಂತ ಅಥವಾ ವಿವಿಕ್ತ ಸೇವೆ ಸ್ವಂ ಅಂದರೆ ಏನು ಆ ವಿವಿಕ್ತ ಅನ್ನುವಂಥ ಶಬ್ದದ ಒಂದು ಸ್ವಾರಸ್ಯವೇ ಅಂತ ವಿವಿಕ್ತ ಅಂದರೆ ಬೇರೆ ಮಾಡುವುದು ಅಂತ ಬೇರೆ ಮಾಡೋದು ಅಂತ ಆ ಶಬ್ದದಿಂದ ವಿವೇಕ ಹೊತ್ತಿರಬೇಕು ವಿವೇಕ ಅನ್ನುವಂಥ ಶಬ್ದವನ್ನು ನಾವು ಕೇಳಿದ್ದೀವಲ್ಲ ವಿವೇಕ ಅಂದ್ರೆ ಬೇರೆ ಮಾಡೋದು ಅಂತ ಹಾಗೆ ವಿವಿಕ್ತ ಅಂದ್ರೆ ಬೇರೆ ಮಾಡೋದು ಏನನ್ನ ಬೇರೆ ಮಾಡೋದು ನನ್ನನ್ನು ಪ್ರಪಂಚದಿಂದ ಬೇರೆ ಮಾಡೋದು ಯಾಕೆ ಭಗವಂತ ಸಂಬಂಧವನ್ನು ಕಲ್ಪಿದಕ್ಕೆ ವಿವಿಕ್ತ ಸೇವಿಸುವ ಇದು ಏಕಾಂತದಲ್ಲಿ ಇರತಕ್ಕಂತಹ ಒಂದು ಇದು ಯಾವುದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಮತ್ತೀಗ ಶ್ರೀರಾಮಕೃಷ್ಣರು ಏಕಾಂತದ ಬಗ್ಗೆ ಹೇಳ್ತಾ ಹೇಳ್ತಾರೆ ಧ್ಯಾನವನ್ನು ಎಲ್ಲಿ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಅವರು ಹೇಳ್ತಾರೆ ಮೊನೆ ಬೊನೆ ಕೋಣೆ ಇದು ಅವರ ಆ ಶಬ್ದದಲ್ಲಿ ಅವರು ಆಡುವಂತಹ ಒಂದು ಆಟ ಶಬ್ದದ ಆಟ ಮೊನೆ ಅಂದರೆ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಆರಂಭಾವಸ್ಥೆಯಲ್ಲಿ ಮನಸ್ಸಿನಲ್ಲಿ ಏಕಾಂತ ಮಾಡೋದು ತುಂಬ ಕಷ್ಟ ಆಗೋದೇ ಇಲ್ಲ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಪ್ರಪಂಚವೇ ಜಾಸ್ತಿ ಇರೋದಿಲ್ಲ ಪ್ರಪಂಚವೇ ಭಗವಂತ ಜಾಸ್ತಿ ಇಲ್ಲ ಅದನ್ನು ತಯಾರ ಮನಸ್ಸನ್ನು ತಯಾರು ಮಾಡಬೇಕಾದ್ರೆ ಹೋಗಲೇಬೇಕು ಹೊರಗಡೆ ಫಿಸಿಕಲ್ ಸಪರೇಷನ್ ಇರಬೇಕು ಫಿಸಿಕಲ್ ಆಗಿ ಹೊರಗಡೆ ಹೋಗಬೇಕು ಏಕಾಂತ ವಾಸ ಹೋಗಲೇಬೇಕು ಆರಂಭಾವಸ್ಥಲೇ ಬೇಕು ಮೊನೆ ಬೊನೆ ಬೊನೆ ಅಂದರೆ ಮೊನೆ ಅಂತ ಅಂದ್ರೆ ಕಾಡಿನಲ್ಲಿ ಅಂತ ಕಾಡಿನಲ್ಲಿ ಹೋಗ್ಬೇಕು ಅಂದ್ರೆ ಏಕಾಂತವಾದಂತಹ ಯಾವುದಾದ್ರು ಸ್ಥಳ ಕಾಡು ಅಂದ್ರೆ ಕಾಡೇ ಅಂತ ತಿಳ್ಕೊಳ್ಬೇಕಾಗಿಲ್ಲ ಯಾವುದು ಈಗ ಯಾವುದೋ ಒಂದು ದೇವಸ್ಥಾನ ತುಂಬಾ ಫೇಮಸ್ ದೇವಸ್ಥಾನವೂ ಅಲ್ಲ ಹ ಅದು ಇನ್ನೊಂದಿದೆ ತುಂಬಾ ಫೇಮಸ್ ದೇವಸ್ಥಾನದಲ್ಲೂ ಗಿಜಿ ಗಿಜಿ ಗಿಜಿ ಗಿಜಿ ಅಲ್ಲಿ ಬರ್ತಕ್ಕ ನೀವು ನಿಮ್ ಬರೀ ಅಲ್ಲಿ ಬರ್ದವ್ರು ಸೀರೆ ಹುಡ್ಕೊಂಡಿದ್ದಾರೆ ಇವರು ಈ ಸರ ಹಾಕೊಂಡಿದ್ದಾರೆ ಮನಸ್ಸು ಭಗವಂತನ ಚಿಂತೆ ಮಾಡೋದು ಬಿಟ್ಟು ಇನ್ಯಾಸ ಒಂದು ವಿಷಯ ವಸ್ತುಗಳ ಚಿಂತೆಯಲ್ಲಿ ಇದು ಬಿಡುತ್ತೆ ಅಲ್ಲಿ ಏಕಾಂತ ಆಗೋದಿಲ್ಲ ಅದಕ್ಕೆ ಈ ಸಾಮಾನ್ಯವಾಗಿ ನಾನಲ್ಲಿ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಮೊದಲು ಚಾಮುಂಡಿ ದೇವಸ್ಥಾನದಿಂದ ಹಿಂದ್ಗಡೆ ಓಡ್ತೀನಿ ನಾನು ಹಿಂದುಗಡೆ ಓಡ್ತೀನಿ ಹಿಂದ್ಗಡೆ ಶಿವ ಶಿವ ಜಾಸ್ತಿ ಜನ ಬರಲ್ಲ ಅದು ಪಾಪ ಶಿವ ಅವನೊಬ್ಬರಿಗೆ ಕೂತ್ಕೊಂಡಿರ್ತಾನೆ ನಮ್ಮ ನಮ ಶಿವ ಅಂತ ಜಪ ಮಾಡ್ಕೊಂಡೆ ಒಬ್ರು ಬರಲ್ಲ ಅಂದ್ರೆ ತುಂಬಾ ಕಡಿಮೆ ಜನ ಅದು ಪಾಪ ಅದ್ ನಮ್ಮಂತವ್ರಿಗೆ ಮಾತ್ರ ಅವನ ಕೂತ್ಕೊಂಡಿರ್ತಾನ ಅಲ್ಲಿ ಆ ತರ ಆ ಹಿಂದಿನ ಒಂದು ಜಾಗ ಉದಾಹರಣೆ ಹೇಳ್ದ ಉದಾಹರಣೆ ಆ ತರ ಆ ತರವಂತಹ ಈ ದೇವಸ್ಥಾನಕ್ಕೋಸ್ಕರ ಹಿಂಗೆ ಕಾಲ ಏನ್ ಮಾಡ್ತಾರೆ ಪಾಳು ಬಿದ್ದ ದೇಗುಲ ಅಂತ ಹೇಳ್ತಾರೆ ಪಾಳು ಬಿದ್ದ ದೇಗುಲ ಪಾಳು ಬಿದ್ದಿರತ್ತೆ ಯಾರು ಹೋಗುದಿಲ್ಲ ಅದೇ ಭಗವಂತ ನಾನು ಮಾತ್ರ ಇರೋದ್ರ ಜೊತೆಯಲ್ಲಿ ಇಲ್ಲ ಅಂತಹ ದೇವಾಲಯದಲ್ಲಿ ಕುಳಿತುಕೊಂಡು ಆ ಒಂದು ಏಕಾಂತದ ಏನು ಹೇಳಿದ್ನೋ ಆ ಸಾಧನೆಯನ್ನ ಮಾಡಿಬಿಟ್ಟು ಬರಬೇಕು ಇದು ಬೊನೆ ಅಥವಾ ಎಲ್ಲೂ ಸಿಗ್ಲಿಲ್ಲ ಸರ್ ನಮಗೆ ಬೊನೆ ಕಾಡು ಎಲ್ಲೂ ಇಲ್ವಲ್ಲ ಈಗ ಕಾಡು ಇಲ್ಲ ಏನು ಮಾಡೋದು ಕೋಣೆ ಮನೆಯ ಒಂದು ಕೋಣೆಯಲ್ಲಿ ನೋಡಿ ಎಲ್ಲರ ಕೈಗೂ ಎಟ್ಕೋಂತೆ ಶ್ರೀರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ ಮನೆ ಅಂತ ಆದ್ರೆ ಎಲ್ಲರೂ ಕೈಗೂ ಎಟ್ಕತ್ತೆ ಪ್ರತಿಯೊಬ್ಬನ ಕೈಗೂ ಎಟ್ಕತ್ತೆ ಎಟ್ಕಿಯು ಎಟ್ಕೋದಿಲ್ಲ ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಎಷ್ಟು ಜನ ಏಕಾಂತ ಮಾಡ್ತಾರೆ ಗೆದ್ದಿದೆ ಅಂತಹ ಶಕ್ತಿ ಬೆಳೆಸ್ಕೋಬೇಕಲ್ಲ ಅದನ್ನ ಬೆಳೆಸ್ಕೋಬೇಕಲ್ಲ ಬೆಳೆಸ್ಕೊಳ್ಬೇಕಾದ್ರೆ ಇದೆ ಹೊರಗಡೆ ಹೋಗ್ಬೇಕು ಕಾಡಿಗೆ ಸಪರೇಟ್ ಆಗಿ ಹೋಗ್ಬೇಕು ಅಥವಾ ಮನೆಯ ಕೋಣೆಯಲ್ಲಿ ಎಲ್ಲ ಹೋಗ್ತಾರೆ ಗಂಡಂದ್ರೆ ಆಫೀಸ್ಗೆ ಹೋಗ್ತಾರೆ ಮಕ್ಕಳು ಕಾಲೇಜ್ಗೆ ಹೋಗ್ತವೆ ಇಡೀ ದಿವಸ ಇರುತ್ತಲ್ಲ ಮನೆಯಲ್ಲಿ ಆ ಕೋಣೆ ನಿಂದೇನೆ ಮನೆಯ ಕೋಣೆ ನಿಂದೇನೆ ಅಲ್ಲಿ ಈ ಸಾಧನೆಯನ್ನು ಮಾಡ ನಿರಂತರ ಭಗವಂತನ ಧ್ಯಾನ ಜಪ ಲೀಲಾ ಚಿಂತನ ಅಳುತ್ತಾಡುತ್ತಾ ಪ್ರಾರ್ಥನೆ ಇದನ್ನು ಮಾಡ್ತಾ ಇರ್ಬೇಕು ಇದನ್ನು ಮಾಡ್ತಾ ಇರ್ಬೇಕು ಇಲ್ಲೇ ಹೋದರೆ ಆ ವಿಷಮಶೀತ ಜ್ವರ ಕಡಿಮೆ ಆಗೋದೇ ಇಲ್ಲ ಏಕಾಂತ ಮಾತನ್ನು ಮಾಡದೇ ಹೋದರೆ ನಮ್ಮಲ್ಲಿ ಏನು ದೋಷವಿದೆ ಅದು ನಮ್ಮ ಬುದ್ಧಿ ಆಗುವುದು ಇದರಲ್ಲಿ ಇನ್ನೊಂದು ವಿಷಯ ಈಗಲೇ ಹೇಳಲಿಕ್ಕೆ ಬಯುತ್ತೆ ಈ ಏಕಾಂತ ಬಂದಾಳ ಕೆಲವರು ಇನ್ನೊಂದು ರೀತಿಯ ಸಾಧನೆ ಇಲ್ಲಿ ಹೇಳ್ತಾರೆ ಅದು ನನಗೆ ಅಷ್ಟು ಸಮ್ಮತ ಇಲ್ಲ ಏನಪ್ಪಾ ಅಂತ ಏಕಾಂತದಲ್ಲಿ ನೀವು ಹೋದಾಗ ನಿಮ್ಮಲ್ಲಿ ನಿಮ್ಮ ಮನಸ್ಸನ್ನು ನೀವು ಅಬ್ಸರ್ವ್ ಮಾಡಿ ಅದರಲ್ಲಿ ನಿಮಗೆ ಏನೇನು ದೋಷ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಈಗ ನನ್ನ ಫ್ಯಾಮಿಲಿಯಲ್ಲಿ ಈ ಥರ ಆಗ್ತಾ ಇದೆ ಈ ಏನೊಂದು ಟೆನ್ಷನ್ ಇದೆ ಏನೋ ಒಂದು ಮನಸ್ತಾಪ ಇದೆ ಇದಕ್ಕೆ ಕಾರಣ ಏನು ಅಂಥೇಳಿ ನೀವು ಭಾವಿಸ್ತಾ ಹೋಗಿ ಅಂತ ಕೆಲವೊಂದು ನಾನು ಕೇಳಿದ್ದೀನಿ ಆ ಥರ ಆ ಒಂದು ಇನ್ಸ್ಟ್ರಕ್ಷನ್ಗಳು ಕೊಡ್ತಾರೆ ಅಂದರೆ ಅದರಿಂದ ನೀವು ಪರಿಹಾರ ಮಾಡಿಕೊಡಿ ಅಂತ ಅಲ್ಲೇ ಸಪರೇಟಾಗಿ ಕೂತ್ಕೊಂಡು ಓಹ್ ಈ ರೀತಿ ನನ್ನದು ದೋಷವಿದೆ ದೋಷ ನನ್ನ ದೋಷವನ್ನು ಈ ರೀತಿ ಪರಿಹಾರ ಮಾಡಿಕೊಳ್ಬೇಕು ಅಲ್ಲೇ ಸೇಪೆ ಹಾಕಬೇಕು ಅಂತ ಇದು ಅವರು ಹೇಳಿದಂತೆ ಅದೆಷ್ಟು ಸಮಂಜಸವೋ ನನಗೆ ಗೊತ್ತಿಲ್ಲ ಆದರೆ ಇದರಲ್ಲಿ ಒಂದು ಡೇಂಜರ್ ಇದೆ ಒಂದು ಡೇಂಜರ್ ಇದೆ ಯಾಕೆ ಅಂದರೆ ಮನಸ್ಸು ನಾವು ಎಲ್ಲಿ ತನಕ ನಾವು ಇನ್ನೊಬ್ಬರ ಜೊತೆಗೆ ಮಾತನಾಡ್ತಾ ಇರ್ತೀವೋ ಮಾತುಕತೆ ಆಡ್ತಾ ಇರ್ತೀವೋ ಪ್ರಪಂಚದಲ್ಲಿ ಬೆರೀತಾ ಇರ್ತೀವೋ ಅಲ್ಲಿ ತನಕ ಅದು ನಮಗೆ ಗೊತ್ತಿರೋದಿಲ್ಲ ಅದರ ಶಕ್ತಿ ಏನು ಅಂತ ಸರಿ ಅದು ಹೀಗೇ ಅದು ಡೈಲ್ಯೂಟ್ ಆಗಿಬಿಟಾಂತಕ್ಕೆ ಬಂದಾಗ ಅದು ಹೀಗೆ ಹತ್ತಲೆಯ ರಾವಣನಾಗಿ ಕೂತಿರುತ್ತೆ ಯಾಕಂದ್ರೆ ಅದೊಂದೇತನ ಇರೋದೀಗ ಬೇರೆ ಏನು ಕೆಲಸ ಇಲ್ವಲ್ಲ ನೀವು ಕೆಲಸ ಆದರೆ ಬಿಟ್ಟುಬಿಟ್ಟು ಬಂದಿದ್ದೀರ ತಾನ ಅದು ಹೀಗೆ ಗೊತ್ತಿರುತ್ತೆ ನೀವು ಪುನಃ ಪುನಃ ಅದರ ಹುಡುಕನ್ನು ಹೆಕ್ತೀವಿ ಅಂತ ಹೋದಾಗ ಅದು ಬೃಹದಾಕಾರವಾದ ನಿಮಗೆ ಶಾಕ್ ಆಗ್ಬೋದು ರಿ ನನ್ನನ್ನು ಇಂಥದ್ದೆಲ್ಲ ಇದೆಯಾ ಡಿಜೆಕ್ಷನ್ ಆಗ ಮನಸ್ಸಿಗೆ ಅಯ್ಯೋ ಕೇಳ ಉಂಟಾಗುತ್ತೆ ಅಯ್ಯೋ ನಾನೊಬ್ಬ ಪಾಪಿ ಹೋಯ್ತು ಹೋಯ್ತು ತಾಳೆ ಹೋದಾಗೆಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೆದಕಬೇಡಿ ಅದರ ಬದಲಾಗಿ ಭಗವಂತನ ವಿಚಾರವನ್ನು ಸುರುಕಿ ಆಗಿದ್ರೆ ಓಡಿಸುತ್ತ ಈ ಇಲಿಗಳನ್ನ ಓಡಿಸ್ಬೇಕಾದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಎಷ್ಟು ಇಲಿ ಇದೆ ಅದು ಇಲಿ ಹೆಗಣ ಆಗಿದೆಯೋ ಅಥವಾ ಇನ್ನೂ ದೊಡ್ಡದಾಗ ಆಗಿದ್ಯೋ ಕೆಲವು ಹೆಗಣಗಳನ್ನ ನೋಡಿದ್ರೆ ಬೆಕ್ಕೆ ಓಡೋಗುತ್ತೆ ಆ ತರ ಆ ತರ ನಮ್ಮ ಸಂಸ್ಕಾರಗಳು ಆಗಿರುತ್ತೆ ಅದ್ರದ್ದು ಗೊತ್ತಾಗುವುದಿಲ್ಲ ಭಗವಂತ ಒಬ್ಬನೇ ಸಮರ್ಥ ಅದನ್ನ ಎದುರಿಸ್ಲಿಕ್ಕೆ ಹೀಗಾಗಿ ಭಗವಂತನ ಆ ಲೀಲಾ ಚಿಂತನೆಯನ್ನ ಈಗ ಮಾಡ್ತಾ ಇದ್ದಲ್ಲ ಅದು ಮಾಡ್ದಾಗ ಹೇಗಾಗತ್ತೆ ಅಂದ್ರೆ ಅದನ್ನ ಸ್ವಾಮಿ ಯತೀಶ್ವರಾಂಜಿಯವರು ಸುಂದರವಾದಂತಹ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು ಆ ಉದಾಹರಣೆ ಮೂಲಕ ಹೇಳ್ತೇನೆ ಹೇಗೆ ಅಂತ ಒಂದು ಶಾಯಿ ಬಾಟ್ಲು ಇಂಕ್ ಬಾಟ್ಲ್ ಅಂತ ಹೇಳ್ಬೋದು ಆ ಇಂಕ್ ಬಾಟ್ಲಲ್ಲಿ ನೀರು ಹೀಗೆ ಹಾಕ್ತೀವಿ ನೀರನ್ನು ತುಂಬಿಸ್ತೇವೆ ನೀರನ್ನು ತುಂಬಿಸ್ದಾಗ ಏನಾಗುತ್ತೆ ನೀರನ್ನು ತುಂಬಿಸಿದಾಗ ಏನಾಗುತ್ತೆ ಇಂಕ್ ಹೊಡೆ ಬರುತ್ತೆ ಇಂಕು ಹೊರಗಡೆ ಬರುತ್ತೆ ನೀವು ಕೆದ್ಕೋದೆ ಬೇಕಾಗಿಲ್ಲ ಈಗ ಈಗ ಈಗ ನೀವು ಏನೋ ಒಂದು ಹೀಗೆ ಮಾಡೋಕ್ ಅದು ಡೇಂಜರಸ್ ಆದರೆ ಇದು ಡೇಂಜರಸ್ ಅಲ್ಲ ಇದು ಯಾಕಂದ್ರೆ ಇದು ಹೊರಗಡೆ ಹೋಗುವಂಥದ್ದು ಹಾಗೆ ಈ ರೀತಿ ಏಕಾಂತದ್ದು ಕೂಡ ನಿಮ್ಮ ದೋಷಗಳು ಬರುತ್ತೆ ಹೊರಗಡೆ ಬರುತ್ತೆ ಎಲ್ಲ ಹೊರಗಡೆ ಬರುತ್ತೆ ಆದರೆ ಭಯಪಡಬೇಡಿ ಯಾಕೆ ಅಂದರೆ ನಿಮಗೆ ಟಾಟಾ ಹೇಳಿಬಿಟ್ಟು ಹೋಗ್ಲಿಕ್ಕೆ ಬಂದೆವು ಹೋಗುವಾಗ ಗುಡ್ ಬೈ ಅಂತ ಹೇಳಲಿಕ್ಕೆ ಬಂದೆವು ಹೋಗ್ತಾ ಇದ್ದವು ಯಾಕೆ ಅಂದರೆ ಜಾಗ ಇಲ್ಲ ಅವಕ್ಕೆ ಒಳಗಡೆ ಇನ್ನೊಬ್ಬ ಶಕ್ತಿಶಾಲಿ ಆದವನು ಬಂದು ಕೂತ್ಕೊಳ್ತಾ ಇದ್ದಾನೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಧ್ಯಾನದಿಂದ ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮ ನಾಮ ಜಪದ ಸ್ಮರಣೆಯಿಂದ ಲೀಲಾ ಚಿಂತನದಿಂದ ಒಳಗಡೆ ಇನ್ನೊಬ್ಬ ಪರಿಶುದ್ಧನಾದವನು ಒಬ್ಬ ಬಂದು ಕೂತ್ಕೊಳ್ತಾ ಇರೋದ್ರಿಂದ ಅವು ಪ್ರೇತಗಳ ರೀತಿಯಲ್ಲಿ ಅವನ ಸಹವಾಸವನ್ನು ಸಹಿಸದೆ ಓಡಿ ಹೋಗ್ತಾ ಇದ್ದೆ ಆ ಓಡಿ ಹೋಗುವಂತಹ ಭರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆದ್ದರಿಂದ ಯಾವ ಚಿಂತೆಯೂ ಎಲ್ಲಿ ತನಕ ಭಗವಂತ ನಿಮ್ಮ ಜೊತೆಗಿದ್ದಾನೋ ಯಾವ ಚಿಂತೆಗೂ ಅವಕಾಶವಿಲ್ಲ ಇದೇ ಅತ್ಯಂತ ಸೇಫೆಸ್ಟ್ ಆದಂತಹ ಸಾಧನ ಅತ್ಯಂತ ಸೇಫೆಸ್ಟ್ ನೀವು ಹಾಗೇ ಮೈಂಡಿಗೆ ಕೈ ಹಾಕಿದ್ರೆ ಅದು ಜೇನುಗೂರಿಗೆ ಕೈ ಹಾಕಿದ ಹಾಗೆ ಕೈ ಹಾಕಿದ ಹಾಗೆ ಹಾಕಬಾರ್ದು ಹಾಕೋದು ಭಗವಂತನ ಬಿಟ್ಬಿಟ್ರೆ ಆಯ್ತು ಅಲ್ಲಿಗೆ ಅವನ್ನ ಚೂ ಬಿಟ್ಬಿಟ್ರೆ ಆಯ್ತು ಇನ್ನು ಅವನ ಕೆಲಸ ಅವ್ನು ನೋಡ್ಕೊಳ್ತಾನೆ ನೀವು ಹೇಳಿದ್ರಲ್ಲ ಹೇ ಭಗವಂತ ನೀನ್ ನೋಡ್ತು ಅಷ್ಟೆ ನಂದೇನಿಲ್ಲ ನಂದೇನು ನಿನ್ನ ಪಾದಪತ್ಮಗಳನ್ನು ಕುರಿತು ಚಿಂತು ನಿನ್ನ ಮಧುರವಾದಂತಹ ಕೃತಿಯನ್ನು ಕುರಿತು ಚಿಂತು ನಿನ್ನ ಮಧುರವಾದಂತಹ ನಾಮವನ್ನು ಕುರಿತು ಚಿಂತು ಅಷ್ಟೇ ಸಾಕು ಇದು ನಾವು ಮಾಡಬೇಕಾಗಿರುವುದು ಅತ್ಯಮೂಲ್ಯವಾದಂತಹ ಅತಿ ಮುಖ್ಯವಾದಂತಹ ಒಂದು ಇದು ಯಾವುದು ವಿವಿಕ್ತ ಸೇವಿತ್ವ ಅಥವಾ ಯೋ ವಿವಿಕ್ತ ಸ್ಥಾನಂ ಸೇವಿದೆ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಮತ್ವ ನಿಧಾನಕ್ಕೆ ಹೋಗ್ತಾ ಇರುತ್ತೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ನನ್ನದು ಅನ್ನೋದು ಹೋಗ್ತಾ ಇರುತ್ತೆ ನನ್ನದು ಅಂತ ಹೋದ ಮೇಲೆ ಇನ್ನು ಉಳಿದಿದ್ದ ನಾನು ಸಪೋರ್ಟ್ಲೆಸ್ ನಾನು ಹೂವರ್ಸಗಳು ಸಪೋರ್ಟ್ಲೆಸ್ ಈಗ ಬಾಬಾ ಸಪೋರ್ಟ್ಲೆಸ್ ಒಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಹಾರ ಸಪೋರ್ಟ್ ಸಪೋರ್ಟ್ ಲೆಸ್ ಆಗಿರ್ತಾವೆ ಸಪೋರ್ಟ್ಲೆಸ್ ಆದಾಗ ಹೈಕಮಾಂಡ್ ಹತ್ರ ಹೋಗ್ತಾರೆ ನೋಡಿ ಅಲ್ಲಿ ನಡೆಯೋದು ಇಲ್ಲೇ ನಡೆಯೋದು ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥದ್ದು ಪಿಂಡಾಂಡದಲ್ಲಿ ನಡೀತಕ್ಕಂಥದ್ದು ಇಲ್ಲ ಬೇರೆ ಬೇರೆ ಅಲ್ಲ ಎರಡು ಒಂದೇನೆ ಯಾಕೆಂದ್ರೆ ಬ್ರಹ್ಮಾಂಡ ಬೇರೆ ಅಲ್ಲ ಪಿಂಡಾಂಡ ಬೇರೆಯಲ್ಲ ಇರೋದು ಒಂದೇನೇ ಅಲ್ಲೊಂದು ನಾಟ ಇಲ್ಲೊಂದು ಅದು ಜಗತ್ತಿನ ನಿಧಾನ ಆದ್ರೆ ಇದು ನಿನ್ನ ಅಕ್ಕ ಒಳಗಡೆ ನಿನ್ನ ಅಕ್ಕ ನಡೀತಾ ಅವಾಗ ಏನಾಗುತ್ತೆ ಅಹಂಕಾರ ಬೇರೆ ಯಾವ ದಾರಿಯೂ ಕಾಣದೆ ಹೋಗುತ್ತ ಅವನು ಪಾದ ಕಡೆಗೆ ಹೋಗ ಮರ್ಜಾಗುತ್ತೆ ಯಾವಾಗ ಮರ್ಜಾಯ್ತೋ ದೈವಿ ಹೇಷ ಗುಣಮೈ ಮಮ ಮಾಯಾ ದುರತ್ಯಯ ಮಾ ಪ್ರಪದ್ಯಂತೆ ಮಾಯಾಂ ಏಸಾಂ ತರಂತಿದೆ ಸತರತಿ ಸತರತಿ ಆಗುತ್ತೆ ಅದರಲ್ಲಿ ಒಂದೇ ಸ ತರತಿ ಅವನು ದಾಟುತ್ತಾನೆ ಅದು ದಾಟಿಸ್ಕೊಡ್ತಾನೆ ಇದು ಒಂದಾನೊಂದು ಸಾಧ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಯೋ ಲೋಕಬಂಧ ಉನ್ಮೂಲಯತಿ ಅದನ್ನು ಕುರಿತು ನಾವು ನೋಡೋಣ ಮುಂದಿನ ತರಗತಿ ಮುಂದಿನ ವಾರ ಇರುವುದಿಲ್ಲ ಯಾಕೆಂದ್ರೆ ಮುಂದಿನ ವಾರ ವರಮಹಾಲಕ್ಷ್ಮೀ ವ್ರತ ಇರುವುದರಿಂದ ಮುಂದಿನ ವಾರ ಇರುವುದಿಲ್ಲ ಅದರ ಮುಂದಿನ ವಾರ ಇರ್ತದೆ ಹೌದು ಓಂ ಪೂರ್ಣಮದ ಪೂರ್ಣಮೀ ದಂಪೂರ್ಣಮುಧತೆ ಪೂರ್ಣತ್ಯಪೂರ್ಣಮದೂರ್ಣಮೇವಶಿಷ್ಯತೆ ಶಾ ತ್ಿಶಾ ತಿ ಹರಿ ಓಂ ತೀಕೃಷ್ಣಾರ್ಪಣಮಸ್ತು